ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇತೋಷಿ ಪ್ರಣಮಿ ಮುಹುರ್ಮುಹುರ್ ನಮ ಶ್ರೀಯತಿರಜಾ ವಿವೇಕನಂದಸ್ವರೆ ಸಚಿತ್ಸುಖ ಸ್ವರೂಪ ಸ್ವಾಮಿನೆ ತಾಹಾರಿಣಿ ಓಂ ಅಸತೋಮ ಸದ್ಗಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ ದಹರ ವಿ ಪಾಪ್ಮ ಪರಮೇಶ್ಭೂತ ಯತ್ಪುಂಡರೀಕುರಧ್ಯ ತಿ ದಹನ ವಿಶೋಕ ಯಸ್ ತದಂತ ತೋಪಾಸಿತವ್ಯ ಸರ್ವೇ ಜನಾಖಿನ ಬಂತು ಶ್ರೀರಾಮಕೃಷ್ಣ ಶರಣ ಧ್ಯಾನ ಜೀವನ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಈ ಥರದ ಮಾರ್ಗದರ್ಶಿತ ಧ್ಯಾನ ಅಥವಾ ಧ್ಯಾನದ ಬಗ್ಗೆ ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ಈ ವಾತಾವರಣವನ್ನು ಸೃಷ್ಟಿಸುವ ಅನೇಕ ದಿನಗಳ ಪ್ರಯತ್ನ ಇದರಲ್ಲಿ ಭಾಗವಹಿಸಿದಂಥವರು ಅವರಿಗೆ ಭಗವಂತ ಅಪ್ರತ್ಯಕ್ ಪ್ರವಣತ ಅಂತ ಒಂದಿದೆ ಅಂತ್ ಅಂತ ಧ್ಯ ಧ್ಯದ ಮುಖ್ಯ ಗುರಿ ಏನಂತ ಹೇಳಿದ್ರೆ ಸಹಜವಾಗಿ ಪ್ರಾಕೃತಿಕವಾಗಿ ಪ್ರಪಂಚದ ಕಡೆ ನಮ್ಮ ಹಳೆಯ ನೆನಪು ಮತ್ತು ಇಂದ್ರಿಯಗಳ ಆ ಸನ್ನಿಕರ್ಷದಿಂದ ಉಂಟಾಗುವ ಆ ಪ್ರಪಂಚದ ಸ್ಪಂದನಗಳನ್ನು ಪ್ರಪಂಚದ ಜ್ಞಾನವನ್ನು ನಿರ್ವಹಿಸುವಂಥ ಒಂದು ಮನಸ್ಸು ಈ ಬಹಿರ್ಮುಖ ಪ್ರಪಂಚದ ಕಡೆಗೆ ಇಂದ್ರಿಯದ ಮೂಲಕ ಅದು ಸಹಜವಾಗಿ ಹೋಗುವಂಥ ಅದೇನು ತಪ್ಪಲ್ಲ ಅದೊಂದು ಜೀವನದ ರೀತಿ ನೀತಿ ಆದರೆ ಯಾರಿಗೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯ ಈ ಪ್ರಪಂಚ ಸಾವಿರಾರು ವರ್ಷಗಳಿಂದ ಮನುಷ್ಯರು ಸೃಷ್ಟಿಸಿದಂತಹ ಪ್ರಕೃತಿ ಸೃಷ್ಟಿಸಿದಂತಹ ಮನುಷ್ಯ ಸೃಷ್ಟಿನೂ ಇದೆ ಪ್ರಕೃತಿ ಸೃಷ್ಟಿನೂ ಇದೆ ಪ್ರಕೃತಿಯನ್ನು ಆಧರಿಸಿ ಮನುಷ್ಯ ಮನುಷ್ಯ ಸೃಷ್ಟಿಸಿದ ಒಂದು ಈ ಒಂದು ಸಂಸಾರ ಈ ಒಂದು ಜಗತ್ತು ಈ ನಾಗರಿಕತೆ ಈ ಸಂಸ್ಕೃತಿ ಇದು ಮನುಷ್ಯ ನಿರ್ಮಿತ ಇದೆಲ್ಲವೂ ಕೂಡ ಬಹಿರ್ಮುಖವಾಗಿರ್ತಕ್ಕಂತಹ ಒಂದು ವ್ಯಾಪಾರ ಮನಸ್ಸಿನ ವ್ಯಾಪಾರ ಆದರೆ ಧ್ಯಾನದ ಔಚಿತ್ಯ ಏನು ಅಂತ ಹೇಳಿದರೆ ನಾವು ಹೇಗೆ ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಗಾಢ ನಿದ್ರೆಯಲ್ಲಿ ಸ್ವಪ್ನರಹಿತವಾಗಿರ್ತಕ್ಕಂಥ ಗಾಢ ನಿದ್ರೆಯಲ್ಲಿ ಮನಸ್ಸು ಒಂದು ಸ್ಥಿತಿಯಲ್ಲಿ ಇರ್ತದೆ ಮನುಷ್ಯನ ಮನಸ್ಸಿರುವುದಲ್ವ ಅದು ಗಾಢವಾದ ಸ್ಥಿತಿಯಲ್ಲಿ ಪ್ರಕೃತಿ ನಮ್ಮನ್ನು ಪ್ರತಿಯೊಬ್ಬರನ್ನು ಆ ನಿದ್ರಾ ಸ್ಥಿತಿಯಲ್ಲಿ ಇಟ್ಟೆ ಇಡ್ತದೆ ಯಾವ ಥರದ ಸ್ಪಂದನಗಳಿಲ್ಲದಂತೇ ಸ್ವಪ್ನಗಳ ಸ್ಪಂದನದ ನಂತರ ಕೆಲ ಕ್ಷಣಗಳಾದರೂ ಕೂಡ ಸ್ಪಂದನರ ರಹಿತವಾಗಿರ್ತಕ್ಕಂತಹ ಆ ಸುಷುಪ್ತಿಯಲ್ಲಿ ಆವಾಗ ಯಾವ ಥರದ ಒಂದು ಆಂತರಿಕ ಶಕ್ತಿಯ ಸಂಸ್ಪರ್ಶ ಆಗ್ತಾ ಇದೆ ಎಂಬುದು ಕೂಡ ಅರಿವಿಲ್ಲ ಅದರ ಪರಿಣಾಮವಾಗಿ ಒಂದು ನಿದ್ದೆ ಆದ್ಮೇಲೆ ಶಾಂತಿ ಒಂಥರದ ಮಾನಸಿಕ ಸಂತೃಪ್ತಿ ಒಂಥರದ ಒಂದು ರಿಲ್ಯಾಕ್ಸೇಷನ್ ಎರಡ್ ಮೂರು ದಿವಸ ನಿದ್ದೆ ಮಾಡದಿದ್ರೆ ಗೊತ್ತಾಗ್ತದೆ ಅಂದ್ರೆ ಆ ಒಂದು ಅವಸ್ಥೆಗೂ ಕೂಡ ನಮ್ಮ ಮನಸ್ಸು ಪ್ರತಿ ದಿವ್ಸ ಸಹಜವಾಗಿ ಹೋಗ್ತಾ ಇದೆ ಈಗ ಧ್ಯಾನದ ಗು ಗುರಿ ಏನಂತ ಹೇಳಿದ್ರೆ ಸುಷುಪ್ತಿಯಲ್ಲಿ ಸಹಜವಾಗಿ ನಾವು ಪ್ರತಿ ದಿನ ನಮ್ಗೆ ಇಲ್ಲದೆಯೋ ಅದನ್ನು ಹೇಗೆ ಅನುಭವಿಸುತ್ತೇವೆಯೋ ಜಾಗೃತ ಸ್ಥಿತಿಯಲ್ಲಿ ನಮ್ಮ ಡೇ ಡ್ರೀಮಿಂಗ್ ಸ್ವಪ್ನವನ್ನು ದಾಟಿ ನಾವು ಪೂರ್ಣ ಅರಿವಿನಿಂದ ಅಂತರ್ಮುಖರಾಗಿ ಪೂರ್ಣ ಅರಿವಿನಿಂದ ಅಂತರ್ಮುಖರಾಗಿ ನಾವು ಆ ಶಾಂತಿ ಆ ನಮ್ಮ ದೇಹ ಮನಸ್ಸು ಬುದ್ಧಿ ಅಹಂಕಾರದ ಹಿಂದೆ ಸಹಜವಾಗಿಯೇ ಇರುವಂತಹ ಆ ದಿವ್ಯ ಚೈತನ್ಯದ ಅನುಭವವನ್ನು ಪಡೀಲಿಕ್ಕೆ ಈ ಮೇಲ್ಮನಸ್ಸಿಗೆ ಒಳ ಮನಸ್ಸಿಗೆ ಸೂಕ್ಷ್ಮ ಮನಸ್ಸಿಗೆ ಮನ ಅತೀತವಾಗಿರುವಂಥ ಸ್ಥಿತಿ ಮನಸ್ಥಿತಿಗೆ ಸಾಧ್ಯವೇ ಎಂಬುದು ಧ್ಯಾನದ ಒಂದು ವಿಷಯ ಅಯ್ಯೋ ಅದ್ಯಾತಕ್ಕೆ ಬೇಕಪ್ಪ ನಾವು ಚೆನ್ನಾಗಿ ನಿದ್ದೆ ಮಾಡ್ತೇವೆ ಸಾಕಲ್ವ ಅಂತ ಹೇಳ್ಬಹುದು ಇಷ್ಟೆಲ್ಲ ಕಷ್ಟಪಟ್ಟು ಧ್ಯಾನದಿಂದ ಆಗೋದಾದರೂ ಏನು ಸತತವಾಗಿ ಧ್ಯಾನದಲ್ಲಿರಲಿಕ್ಕಾಗ್ತದೆ ಆ ಹೊರಬ ಹೊರಗೆ ಬಂದು ಮಾಡೋದನ್ನು ಮಾಡಬೇಕು ಕಾಡಿದ್ದನ್ನು ಅನುಭವಿಸಬೇಕು ಎಲ್ಲವನ್ನು ಮಾಡಬೇಕು ಅಂತ ಒಂದು ವಾದ ಇರ್ತದೆ ಆದರೆ ಯಾರ ವಿವೇಕ ಜಾಗೃತಿಯಾಗಿದೆಯೋ ಯಾರು ಧರ್ಮ ಸೂಕ್ಷ್ಮವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತನೆ ಅಂತ ಹೇಳಿದರೆ ಅಧ್ಯಾತ್ಮ ಅಂತ ಹೇಳಿದ್ರೆ ಸತ್ಯ ಶೋಧನೆ ಅಧ್ಯಾತ್ಮ ಅಂತ ಹೇಳಿದ್ರೆ ಭಗವತ್ನ ಭಗವಂತನನ್ನು ನಾವು ತಿಳಿಲಿಕ್ಕೆ ಸಾಧ್ಯನಾ ಈ ವಿಶ್ವ ನಿಯಾಮಕ ಸೃಷ್ಟಿ ಈ ದೇಹ ಇದೆಲ್ಲವೂ ಕೂಡ ನಶ್ವರ ಆಗಿ ಹೋಗುವಂತಹ ಸತತವಾದ ಪರಿವರ್ತನಶೀಲವಾಗಿರ್ತಕ್ಕಂತಹ ಈ ಪ್ರಕೃತಿ ವಿರಾಟ ವಿಶ್ವದ ಮತ್ತು ನನ್ನ ಹಿಂದೆ ಒಂದು ಶಕ್ತಿ ಇದೆಯೋ ನನ್ನ ಜೀವಿತ ಕಾಲದಲ್ಲಿ ಮನುಷ್ಯರಾಗಿ ದೇಹಧಾರಿಯಾಗಿ ಬಂದಾಗ ನಾನೋ ಎಂಬ ಈ ದೇಹ ಭಾವ ಈ ಪ್ರಪಂಚ ನಾನು ಇವರು ಅದರ ಹಿಂದೆ ಇರುವಂತಹ ಆ ಸತ್ಯವನ್ನು ನನಗೆ ಈ ಮನಸ್ಸಿನ ಮೂಲಕ ತಿಳಲಿಕ್ಕೆ ಸಾಧ್ಯ ಆ ಮನಸ್ಸಿನ ಮೂಲಕ ತಿಳಿಬೇಕು ಮನಸ್ಸನ್ನು ದಾಟಿ ಆಚೆ ಹೋಗಬೇಕು ಎಂಬ ಕಶ್ಚಿದ್ಧ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್ ಆವೃತ್ತ ಚು ಅವರಿಗೆ ಮಾತ್ರ ಅದು ಕಶ್ಚಿತ್ ಅಡ್ವೆಂಚರಸ್ ವ್ಯೂ ಯಾವುದಕ್ಕೆ ಮೌಂಟ್ ಎವರೆಸ್ಟಿಗೆ ಪ್ರತಿಯೊಬ್ಬರು ಹೋಗಬೇಕಂತ ಅವರು ಅಮ್ಮ ಅವರ ಹೆಸರು ಒಂದು ಕಾಲ್ ಕಟ್ಟಾಗಿದ್ದರೂ ಕೂಡ ರೈಲ್ವೆ ಆಕ್ಸಿಡೆಂಟಲ್ಲಿ ಅದು ಆರ್ಟಿಫಿಷಿಯಲಿಂಬ ಹಾಕಿಬಿಟ್ಟು ಅರಣಿಮ ಸಿನ್ಹ ಅಂತ ಕಾಣ್ತದೆ ಅವರು ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಿದ್ರಲ್ವ ಅದು ಕೆಚ್ಚಿರ್ತದೆ ನಾವು ನಮ್ಮ ಇಷ್ಟು ಎಲ್ಲವನ್ನೂ ಜಗತ್ತು ತಿಳ್ಕೊಂಡು ನಮ್ಮನ್ನು ನಾವು ಅರಿಯದೇ ಜಗದ್ ಬಿಟ್ಟು ಹೋದೆವಲ್ವಾ ಆಮೇಲೆ ಹಾಸ್ಪಿಟ್ಲಲ್ಲಿ ಹೀಗಿದ್ದುಬಿಟ್ಟು ಆಮೇಲೆ ಆಕ್ಸಿಜನ್ನ ಟ್ಯೂಬು ಅದು ಸರ್ಜರಿ ಅದು ಆಗಿಬಿಟ್ಟು ಆಮೇಲೆ ಒಂದು ದಿವಸ ಶವವಾಗಿಯೇ ಹೋಗುದ ನಾವು ಏನಾದರೂ ತಿಳ್ಕೊಳ್ಳುವ ಸಾಧ್ಯತೆ ಇದೆಯಾ ಇಲ್ವಾ ಎಂಬ ಪರಿಶೀಲನೆ ಇರ್ತದೆ ಯಾರ ಬುದ್ಧಿ ಸ್ವಲ್ಪ ಜಾಗೃತ ಆಗಿದೆಯೋ ಅಧ್ಯಾತ್ಮ ಅಂತ ಹೇಳಿದ್ರೆ ಏನೋ ಒಂದು ಸಾಧುಗಳು ಏನೋ ಒಂದು ಕಾವಿ ಬಟ್ಟೆ ಹಾಕಿದವರು ಅಥವಾ ಯಾರೋ ಸಂತರು ಯಾರೋ ಹಿಮಾಲಯದಲ್ಲಿದ್ದವರು ಅವರ ಗುಂಪಿಗೆ ನಾವು ಸೇರುವುದು ಅಂತ ಅಲ್ಲ ಈ ಪ್ರಪಂಚದಲ್ಲಿ ಕಷ್ಟ ಇಲ್ಲಿದ್ದು ಆದ್ದರಿಂದ ನಾವು ಆಚೆ ಹೋಗೋಣ ಅದಲ್ಲ ಹೌ ರೆಚ್ ಎಡ್ ದ ಮ್ಯಾನ್ ವಿತ್ ಆನರ್ಸ್ ಕ್ರೌನ್ with one thing needful not found dice known to all himself unknown enta manushyaney dayaneeyavagirthakkantaha paristhiti ee maunsa madhye ee novo roga manasse minasugalalil novu dehadallino ಯಾವಾಗ ನೋವು ಬರ್ತದೆ ಯಾವ ತಾತ್ಕಾಲಿಕ ಸುಖ ಬರ್ತದೆ ಪುನಃ ನೋವು ನೋವಿನಿಂದ ನಾವೇನು ಹೆದರುವುದಂತ ಅಲ್ಲ ಆದರೆ ಸತ್ಯ ಇಂಥ ಒಂದು ಲಿಮಿಟೆಡ್ ಲಿಮಿಟೇಷನ್ಸ್ ತುಂಬ ನಾವು ಬಲಿಯಾಗಿಬಿಟ್ಟು ನಾವು ಈ ಲಿಮಿಟೇಷನ್ಸ್ಗೆ ಏಕೆ ಸರೆಂಡರ್ ಆಗಿಬಿಟ್ಟು ನಮ್ಮ ವ್ಯಕ್ತಿತ್ವದ ಅತೀತವಾಗಿರುವ ಶಕ್ತಿಯನ್ನು ಇರುವೆ ಥರ ಪ್ರಾಣಿ ಥರ ಹಕ್ಕಿ ಥರ ನಾವು ಕೂಡ ಈ ಶರೀರ ಅಂತ್ಯ ಆದಮೇಲೆ ಅಂತ್ಯ ಅಂತ ತಿಳ್ಕೊಂಡು ಹೋಗ್ಬೇಕಾ ಈ ಬುದ್ಧಿಶಕ್ತಿಯಿಂದ ಭಗವಂತ ಕೊಟ್ಟ ಇನ್ಸ್ಟ್ರೂಮೆಂಟಿಂದ ನಾವೇನಾದರೂ ನಮ್ಮ ಆಂತರ್ಯದ ಹುಡುಕಾಟ ಸಾಧ್ಯವೇ ಅಂಥ ಉಪನಿಷದ ಋಷ್ಯಗಳು ಪ್ರಶ್ನಿಸಿದ್ರೂ ಪ್ರಶ್ನೋಪನಿಷತ್ ಕೇನೋಪನಿಷತ್ ಈ ಎರಡು ಉಪನಿಷತ್ ಓದಬೇಕು ಪ್ರಶ್ನೋಪನಿಷತ್ ಕೇನೋಪನಿಷತ್ ಕಠೋಪನಿಷತ್ ಈ ಮೂರು ಉಪನಿಷತ್ ಎಲ್ಲ ಉಪನಿಷದಲ್ಲೂ ಕೂಡ ಇದೆ ಕೇನೇಷಿತಂ ಪದ್ಧತಿ ಪ್ರೇಷಿತಂ ಮನಃ ಯಾರ ಶಕ್ತಿಯಿಂದ ಶಕ್ತರಾಗಿ ಈ ಮನಸ್ಸು ಕೆಲಸ ಮಾಡ್ತದೆ ಇದರ ಹಿಂದಿರುವಂಥ ಚೈತನ್ಯ ಯಾರ ಪ್ರೇರಣೆಯಿಂದ ಕಣ್ಣುಗಳು ಈ ಪ್ರಪಂಚವನ್ನು ನೋಡಿ ಪ್ರಪಂಚದ ಫೋಟೋಗ್ರಾಫ್ ತೆಗೆದುಬಿಟ್ಟು ಕ್ಯಾಮರಾ ಥರ ಅದನ್ನು ಮನಸ್ಸಿನಲ್ಲಿ ರೆಕಾರ್ಡ್ ಮಾಡಿ ಅದರ ಒಂದು ನಿರ್ಧಾರ ಅದರ ಗುಣಲಕ್ಷಣಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಪಂಚದ ಪ್ರಪಂಚದ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವಿನ್ಯಾಸಗಳನ್ನು ಈ ಕಣ್ಣು ಅದರ ಚಿತ್ರವನ್ನು ಸೆರೆಹಿಡ್ದು ಬಿಟ್ಟು ನಮ್ಮ ಬುದ್ಧಿಶಕ್ತಿ ಕಳಿಸಿ ಅಲ್ಲಿ ಅದನ್ನು ಪರಿಶೀಲಿಸಿ ಅದು ಹಿಂಗೆ ಇದು ಮಾವಿನ ಮರ ಇದು ಹಕ್ಕಿ ಇದು ನಕ್ಷತ್ರ ಅಂತ ನಮಗೆ ಪ್ರಪಂಚದ ಒಂದು ಇಂದ್ರಿಯ ಸನ್ನಿಕರ್ಷದಿಂದ ಪ್ರಪಂಚ ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಯಾವುದು ಕೌತುಕ ಕುತೂಹಲ ವಿಸ್ಮಯ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಹೊರತಾ ಯಾಂತ್ರಿಕವಾಗಿ ನಿತ್ಯ ಜೀವನದ ರಿಪೀಟೀಟಿವ್ ಮೊನಾಟನಸ್ ಏನೋ ಒಂದಿಷ್ಟು ಸುಖ ಸಂತೋಷ ಇದೇ ಇಲ್ಲ ಅಂತ ಎಲ್ಲ ಎಷ್ಟು ಒಂದು ಎರಡು ಮೂರು ಪರ್ಸೆಂಟ್ ನೂರು ಪರ್ಸೆಂಟು ಇನ್ನೂರು ಪರ್ಸೆಂಟು ಸ್ಟ್ರಗಲ್ ಕಷ್ಟ ಅದು ಅಭ್ಯಾಸ ಆಗಿದೆ ಒಂಟೆಯಂತೆ ಶ್ರೀರಾಮಕೃಷ್ಣರು ಒಂಟೆಯ ಅಭ್ಯ ಅದು ಒಂಟೆ ಮುಳ್ಳಿನ ಬಳ್ಳಿ ತಿಂತ ಅದರ ನಾಲ್ಕಿಯಿಂದ ಬಂದಂಥ ರಕ್ತದ ಲೇಪನ ಆ ಮುಳ್ಳಿನ ಬಳ್ಳಿನ ಮೇಲೆ ಆಗಿ ಆ ರಕ್ತವನ್ನು ಅದು ಸ್ವಾದಿಷ್ಟವಾಗಿದೆ ಅಂತ ತಿಳ್ಕೊಂಡು ಅದನ್ನೇ ಹೇಗೆ ಸ್ವೀಕರಿಸ್ತದೋ ಅದನ್ನು ತಿಂತದು ಹಾಗೇ ನಾವು ನಮ್ಮ ಆಂತರ್ಯದ ಆನಂದದಿಂದನೇ ಹೊರಹೊಮ್ಮಿದಂಥ ಈ ಪ್ರಪಂಚವನ್ನು ನೋಡಿ ಮನುಷ್ಯ ಪ್ರಪಂಚದ ನಿರ್ಮಾತ ಯಾರು ಗೊತ್ತುಂಟ ಭಗವಂತ ಅಂತ ಒಂದು ರೀತಿಯಲ್ಲಿ ಹೇಳಿದ್ರ ಒಂದು ರೀತಿ ಭಗವಂತಕ್ಕಿಂತ ಹೆಚ್ಚು ಈ ಪ್ರಪಂಚದ ನಿರ್ಮಾತ ಯಾರಿಗೂ ತುಂಟ ನಮ್ಮ ಮನಸ್ಸು ಮತ್ತು ನಾನು ಎಂಬುದು ಈ ನಾನು ಮತ್ತು ನಮ್ಮ ಮನಸ್ಸು ಸೇರಿಸಿ ಈ ಪ್ರಪಂಚ ಇಲ್ಲಿ ಪ್ರಪಂಚ ಇಲ್ಲ ನಾನು ಮತ್ತು ಮನಸ್ಸು ಇಲ್ಲದ ಶವಕ್ಕೆ ಪ್ರಪಂಚದಲ್ಲಿ ಸುಶುಪ್ತಿಯಲ್ಲಿ ಪ್ರಪಂಚದಲ್ಲಿ ಮಾಯವಾಗ್ತದೆ ಎಲ್ಲಿದೆ ಪ್ರಪಂಚ ಈ ದೃಶ್ಯಮಾನ ಇಂದ್ರಿಯ ಗೋಚರ ಪ್ರಪಂಚ ಇಂದ್ರಿಯ ಮತ್ತು ಮನಸ್ಸಿಂದ ಸ್ಥಾಪಿತವಾಗಿದೆ ಅದಕ್ಕಿಂತ ಅತೀತವಾಗಿರ್ತಕ್ಕಂಥ ಸೂಕ್ಷ್ಮಗಳನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಮನಸ್ಸು ಐನ್ಸ್ಟೈನ್ ಥರ ಸೂಕ್ಷ್ಮದಾಗ ರಿಲೇಟಿವಿಟಿ ಕಾಣ್ತದೆ ಸ್ಟ್ರೋಡಿಂಗರ್ ಇವ್ರ ಥರ ಸೂಕ್ಷ್ಮದಾಗ ಎಲೆಕ್ಟ್ರಾನ್ ಕಾಣ್ತದೆ ಕಣ್ಣಿಗೆ ಅಗೋಚರವಾಗಿರ್ತಕ್ಕಂಥದ್ದು ನಾವು ಹಾಗೆ ಪ್ರತ್ಯಕ್ ಪ್ರವಣತವನ್ನು ಪ್ರಾಪ್ತ ಮಾಡಿದರೆ ನಮ್ಮ ಆಂತರ್ಯದಲ್ಲಿರುವ ಚೈತನ್ಯ ಭಾಸವಾಗ್ತದೆ ಬಹಿರ್ಮುಖ ಅನ್ವೇಷಣಾ ಶಕ್ತಿಯಿಂದ ತೀಕ್ಷ್ಣ ಸೂಕ್ಷ್ಮ ಏಕಾಗ್ರ ಆ ಪೆನೆಟ್ರೇಟಿಂಗ್ ಇಂಟಲೆಕ್ಟ್ ಇಂದ ಪ್ರಕೃತಿಯ ಸತ್ಯಗಳು ನಮ್ಗೆ ತಿಳಿಯುತ್ತವೆ ಮೂಲಕ ಹಾಗೇನೆ ಕಶ್ಚಿದ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್ ಆವೃತ್ತ ಚು ಅಮೃತತ್ವಮಿಚ್ಚನ್ ಯಾರೋ ಅಡ್ವೆಂಚರಸ್ ವ್ಯೂ ನಮ್ಮ ಆಂತರ್ಯದ ಆ ಚೈತನ್ಯದ ಹುಡುಕಾಟದಲ್ಲಿ ಸಾಕಪ್ಪ ಸಾಕು ಇ ಮ್ಯಾಡ್ ಡಾನ್ಸ್ ಆಫ್ ದ ವರ್ಲ್ಡ್ ಏಕೆ ಕಣಿವೆ ತೂಕ ತಪ್ಪಿ ಸಾಕು ಕಾಲ ಭೈರವ ನಾಕ ಹೋಗಿ ನರಕವಾಯಿತು ಸಾಕು ಮಾಡು ಸ್ವೈರವ್ವ ಅಡಿಗೆ ಸಿಕ್ಕಿ ಮುದುಡಿ ಹೋಯಿತು ಮನುಜ ಲೋಕ ಭೈರವ ಏಕೆ ಕುಣಿವೆ ತೂಕ ತಪ್ಪಿ ಸಾಕು ಕಾಲ ಭೈರವ ನಮ್ಮ ಡ್ಯಾನ್ ಮ್ಯಾಡ್ ಡ್ಯಾನ್ಸ್ ಆಫ್ ದಿ ಮೈಂಡ್ ಆ್ಯಂಡ್ ಸೆನ್ಸಸ್ ಗೆಟಿಂಗ್ ಇನ್ ಟಿ ದಿಸ್ ವರ್ಲ್ಡ್ ಎಷ್ಟೋ ವರ್ಷಗಳಿಂದ ಮನುಷ್ಯ ಹುಟ್ಟೋದು ಬೆಳೆಯೋದು ಮಕ್ಕಳನ್ನು ಪಡೆಯೋದು ರೋಗಗ್ರಸ್ತನಾಗ ಮುದುಕನಾಗೋದು ಸಾಯೋದು ಹುಟ್ಟುವುದು ಅದೇ ಲೈಫ್ ಸೈಕಲ್ ಅಮೀಬ ಯುಕ್ಲೀನಾ ಅರ್ಥವರ್ಮ ಅವರ ಲೈಫ್ ಸೈಕಲ್ ಇದ್ದ ಹಾಗೆ ನಮ್ಮದು ಒಂದು ಲೈಫ್ ಸೈಕಲ್ ಅದಕ್ಕೆ ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಟ್ಟಿದ್ದಾನೆ ಆದರೆ ಈ ಮನಸ್ಸನ್ನು ಕೊಟ್ಟಿದ್ದಾನೆ ಅದು ಬಹಿರ್ಮುಖವಾಗಿ ಕೊಟ್ಟಿದ್ದಾನೆ ಅದನ್ನೇ ಉಪನಿಷತ್ನಲ್ಲಿ ಹೇಳ ಪರಾಂಚಿಕಾನಿ ವ್ಯತ್ಯಣತ್ ಸ್ವಯಂಭೂ ಪರಾಂಚಿಕಾನಿ ನಮ್ಮ ಮನಸ್ಸು ಇಂದ್ರಿಯಗಳನ್ನು ಹೊರಗೆ ಹೋಗುವಂತೆ ಮಾಡಿದ್ದಾನೆ ಆ ಗ್ರಾಹ್ಯ ಶಕ್ತಿ ಇದೆ ಅಲ್ವಾ ಪ್ರಪಂಚವನ್ನು ಗ್ರಹಿಸುವಂಥ ಮನಸ್ಸಿನ ಶಕ್ತಿ ಅದನ್ನು ಹೊರಗೆ ಅದಿದ್ದಾನೆ ಪರಾಂಚಿಕಾನಿ ವ್ಯತ್ಯಣತ್ ಸ್ವಯಂಭೂ ಸ್ವಯಂಭೂ ಅಂದರೆ ಈ ಭಗವಂತ ತಸ್ಮಾತ್ ಆದ್ದರಿಂದ ಪರಾನ್ ಪಶ್ಯತಿ ನಾನು ಹೊರಗೆನೆ ನೋಡೋದು ನಂತರಾತ್ಮನ್ ನಮ್ಗೆ ಒಳಗೆ ನೋಡ್ಲಿಕ್ಕೆ ಆಗುದು ವಿರ್ ಇನ್ವರ್ಡ್ಲಿ ಬ್ಲೈಂಡ್ ಈ ಅಂದರು ಪ್ರಪಂಚ ಕಾಣದೇ ಹೇಗೆ ಬ್ಲೈಂಡ್ ಇರ್ತಲ್ವಾ ನಮ್ಮ ಅಂತಚಕ್ಷು ತೆರೀಲಿಲ್ಲ ಅಂತಃಚಕ್ಷು ಎಂಬುದು ಇದೆ ತಸ್ಮಾತ್ ಪರಾನ್ ಪಶ್ಯತಿ ನಂತರಾತ್ಮನ್ ಆದ್ರಿಂದ ಆ ಮೂರನೇ ಕಣ್ಣು ಆ ಹೊರಗಿನ ಪ್ರಪಂಚವನ್ನೇ ನೋಡುವುದರಲ್ಲಿ ನಾವು ವ್ಯಸ್ತರಾಗಿದ್ದೇವೆ ಹಗಲು ಎರಳು ಬಾಲ್ಯದಿಂದ ಮುದಿತನದವರೆಗೆ ನಾವು ಸುಷುಪ್ತಿಯ ಒಂದು ಒಂದು ಸ್ಥಿತಿ ಬಿಟ್ರೆ ಮನಸ್ಸು ಅದರದ್ದೇ ಹೊಯ್ದಾಟದಲ್ಲಿ ಅದರದ್ದೇ ತಾಕಲಾಟದಲ್ಲಿ ಅದರದ್ದೇ ಇಂದ್ರಿಯ ಗೋಚರ ಪ್ರಪಂಚದ ಜ್ಞಾನದ ಸಿಹಿ ಕಹಿಗಳಲ್ಲಿ ಒಳಿತು ಕೆಡುಕುಗಳಲ್ಲಿ ಅದರಲ್ಲೇ ಮಗ್ನನಾಗಿಬಿಟ್ಟು ನಾವು ನಮ್ಮ ಆಂತರ್ಯದ ಜ್ಯೋತಿಯನ್ನು ಕಂಡು ಹುಡುಕುದರ ಕಡೆಗೆ ಆ ಪ್ರತ್ಯಕ್ ಪ್ರವಣತ ಎಂಬುದನ್ನು ಬೆಳೆಸಿಕೊಳ್ಳಿ ನಾವು ಬಹಿರ್ ಪ್ರವಣತ ಮಾತ್ರ ಇದೆ ನಮಗೆ ಆ ನಮ್ಮ ಹಿಂದೆ ಇರುವಂತಹ ಸತ್ಯವನ್ನು ಹಿಂದೆ ಭಗವಂತ ಅಡಗಿಕೊಟ್ಟು ನಮ್ಮಿಂದೆಲ್ಲ ಈ ನಾಟಕ ಮಾಡಿಸ್ತಾ ಇದ್ದಾನೆ ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಪ್ರತ್ಯಾತ್ಮ ನ ಮೈಶತ್ ನಾನು ನನ್ನ ಅಂತರ್ಯದ ಸತ್ಯ ಕಂಡು ಹುಡುಕ್ಲೇಬೇಕೋ ಹೊರಗಿನ ಈ ಆಟ ನೋಡಿ ಸಾಕಾಯಿತು ಭಗವಂತ ಏಕೆ ಕುಣಿವೆ ತೂಕ ತಪ್ಪಿ ಸಾಕು ಕಾಲ ಭೈರವಿದು ಸಿಂಬಾಲಿಕ್ ಆಗಿರ್ತಕ್ಕಂಥ ಒಂದು ರಚನೆ ನಮ್ಮ ಮನಸ್ಸು ತೂಕತಪ್ಪಿಯಾಗಿ ಹೊರಗನ್ನು ನೋಡಿಕೊಂಡೇ ಅದರಲ್ಲಿ ವ್ಯ ವ್ಯರ್ಥವಾಗಿದೆ ವ್ಯರ್ಥವಾಗಿ ಪ್ರತಿ ದಿವಸ ಮಾಡಿದ್ದನ್ನೇ ಮಾಡೋದು ನಮಗೆ ಬೋರಿಂಗ್ ಎಂಬುದಾಗೋದಿಲ್ವಾ ಅಂತ ಅದೇ ಬ್ರೇಕ್ಫಾಸ್ಟು ಅದೇ ಸ್ನಾನ ಅದೇ ಬಟ್ಟೆ ಅದೇ ಪ್ರಪಂಚ ಅದೇ ಅವರನ್ನು ನೋಡ್ತಾ ನೋಡ್ತಾ ನೋಡ್ತಾ ಅವರು ಒಳ್ಳೆಯವರು ಇವ್ರು ಕೆಟ್ಟವರು ಇವರು ಅದೇ ಮರೆಯವರು ನೀಚರ್ ಇವ್ರು ಹಿಂಗೆ ಇವ್ರು ಹಾಗೆ ಏನೇನೋ ಏನೇನೋ ವೆರೈಟಿ ಅದನ್ನೇ ನೋಡಿಬಿಟ್ಟು ಒಂದು ದಿವಸ ಸಾವನ್ನಪ್ಪಿ ಹೋಗುವಂಥ ಈ ಪ್ರಕ್ರಿಯೆ ಬುದ್ಧಿ ನೋಡ್ತದಾ ಇಲ್ವ ಅಂತ ನೋಡಿದಾಗ ಖೇನೇಶಿತಂ ಪದ್ಧತಿ ಪ್ರೇಷಿತಂ ಮನಃ ಅಂತ ಋಷಿಗಳು ಕೇಳಿದರು ಯಾರ ಪ್ರೇರಣೆಯಿಂದ ಈ ಮನಸ್ಸು ಬಹಿರ್ಮುಖವಾಗಿ ಹೊರಗಿನ ನೋಡಿಬಿಟ್ಟು ಸೆಲ್ಫ್ ವರ್ಗೆಟ್ಫುಲ್ ಆಗಿ ಹೋಗ್ಬಿಟ್ಟಿದೆ ಯಾರಿಂದ ಪ್ರೇರಿತರಾಗಿ ನಾವು ಮಾತಾಡ್ತೇವೆ ನೋಡ್ತೇವೆ ಅಂತ ಕೆನೋಪನಿಷತ್ನ ಮೊದಲನೇ ಮೊದಲನೇ ಶ್ಲೋಕನೇ ಅದು ಕೆನೆ ಪದ್ಧತಿ ಪ್ರೇಷಿತಂ ಮನ ಆದ್ರಿಂದ ಕಶ್ಚಿತ್ ಧೀರ ಕಡು ಉಪನಿಷತ್ ಕಷ್ಟಿದ್ದೀರಾ ಅಡ್ವೆಂಚರಸ್ ಇದನ್ನು ನೋಡಿಬಿಟ್ಟು ಅಡಿಗೆ ಸಿಕ್ಕಿ ಮುದುಳಿ ಹೋಯಿತು ಮನುಜ ಲೋಕಸ್ವೈರವ ಈ ಮಾಯೆ ಈ ಒಂದು ಇದರ ಯಾರೋ ಡೈರೆಕ್ಟರ್ ಇದ್ದಾರೆ ಪ್ರತಿಯೊಬ್ಬ ಮನಸ್ಸು ವ್ಯಕ್ತಿಯಾಗೆ ನೀನು ಹಿಂಗೆ ಹಿಂಗೆ ಈ ಈ ತೊಂಬತ್ತು ವರ್ಷ ಈ ಥರ ಅಲ್ಲ ಡೈರೆಕ್ಟೆಡ್ ಸ್ಕ್ರಿಪ್ಟೆಲ್ಲ ರೆಡಿ ಅದನ್ನು ಹಂಗೆ ಇರಬೇಕು ಅದರ ದಾಸರಾಗಿಬಿಟ್ಟು ನಮ್ಮ ಆಂತರ್ಯದ ಸತ್ಯದ ಕಡೆಗೆ ಶೋಧನೆಯ ಕಡೆ ಮನಸ್ಸು ಹೋಗದಂತೆಯೇ ಮಾಡಿಬಿಟ್ಟಿದೆ ಆದರಿಂದ ಧ್ಯಾನದ ಒಂದು ಒಳಮರ್ಮ ಏನು ಅಂತ ಹೇಳಿದರೆ ನಾವು ಇದನ್ನು ದಾಟಿ ನಮ್ಮ ಅಂತರ್ಲೋಕವನ್ನು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಹೇಗೆ ನಮಗೆ ಹೊರಗೆ ಆಟಮ್ ಮೆತಿ ಮಣ್ಣು ಕಾಣ್ತದೆ ಕಬ್ಣ್ಣ ಕಾಣ್ತದೆ ಮರ ಕಾಣ್ತದೆ ಅದರ ಹಿಂದೆ ಇರುವಂಥ ಎಲೆಕ್ಟ್ರಾನ್ ಕಾಣೋದಿಲ್ಲ ನ್ಯೂ ನ್ಯೂಕ್ಲಿಯಸ್ ನ್ಯೂಟ್ರಾನ್ ಪ್ರೋಟಾನ್ ಕಾಣೋದಿಲ್ಲ ಹಾಗೆಯೇ ನಮಗೆ ದೇಹ ಮಾತ್ರ ಕಾಣ್ತದೆ ಮನಸ್ಸು ನೋಡ್ತೇವೆ ಆದರೆ ಅದರ ಹಿಂದೆ ಇರುವ ಆತ್ಮ ಆತ್ಮತತ್ವ ಅಂದರೆ ಚೈತನ್ಯ ಹೊರಗೆ ಪ್ರಪಂಚದ ವಸ್ತುಗಳಲ್ಲಿರುವ ಆಟಮ್ ಹೇಗೆ ಕಾಣೋದಿಲ್ವೋ ಹೇಗೆ ನಮ್ಮ ದೇಹ ನಾನು ಅದರ ಹಿಂದೆ ಇರುವ ಆತ್ಮ ನಮ್ಮ ಕಾಣ್ತಾ ಇಲ್ಲ ಆತ್ಮವನ್ನು ಗ್ರಹಿಸುವ ಶಕ್ತಿ ಮನಸ್ಸಿಗೆ ಇದೆಯೇ ಅದನ್ನು ದಾಟುವ ಒಂದು ಉಪಾಯ ಇದೆ ಮುನಿಗಳನ್ನು ಕಂಡು ಹೇಳಿದ್ರು ಅದೇ ಧ್ಯಾನ ಮಾ ಭೈಷ್ವ ವಿಧ್ವನ್ ತವನಾಸ್ತಿಪಾಯ ಸಂಸಾರ ಸೇತು ತರಣೇ ಅಸ್ತಿ ಉಪಾಯ ತೇನ ಯಾತ ಯತಯೂ ವಾರ ತ್ವ ಮಾರ್ಗ ತಮ್ಮ ನಿರ್ದೇಶಿ ಅಂತ ಸಂತ ಮನುಷ್ಯ ಹೇಳ ಆ ದಾರಿಯನ್ನು ನಿನಗೆ ಹೇಳಿಕೊಡ್ತೇನೆ ಹೆದರಬೇಡ ಮಹಾಬೈಷ್ಣವಿ ನಿನಗೆ ಅಪಾಯ ಇಲ್ಲ ಈ ತಾತ್ಕಾಲಿಕ ಲಿಮಿಟೇಶನ್ ಅಂದರೆ ಮುಖ್ಯವಾಗಿರುವಂಥದ್ದು ಇದರಲ್ಲಿ ಲಿಮಿಟೇಶನ್ಸ್ ನಾವು ಅಹಂಕಾರೋಪೇತರಾಗಿ ಅಹಂಕಾರದ ಸ್ವಾದದಲ್ಲೇ ಇದ್ದೇವೆ ಆದರೆ ಆ ಅಹಂಕಾರ ಎಂಬುದು ದೇಹಕ್ಕೆ ಲೇಪಿಸಲ್ಪಟ್ಟು ಅದು ನಾನು ಎಂಬುದು ಈ ಸೀಮಿತ ದೇಹವನ್ನು ಈಗ ಒಂದು ಇರುವೆ ನಾನು ಎಷ್ಟು ಚೆನ್ನಾಗಿದ್ದೇನೆ ಅಂತ ಹೇಳಿದರೆ ನಿಮಗೆ ನೀವು ಎಷ್ಟು ಫಿಶ್ ಎಕ್ವೇರಿಯಂ ಮೀನು ಓಹ್ ನಾನೆಷ್ಟು ಜ್ವರಾಗಿದ್ದೇನೆ ನೋಡಿ ನಾನು ಚೆನ್ನಾಗಿ ಮೀನಾಗಿದ್ದೇನೆ ಅಯ್ಯೋ ಪಾಪ ಎಷ್ಟು ವಿಶಾಲ ಆಕಾಶ ನಕ್ಷತ್ರಗಳ ಯಾವ ಥರ ಆ ದೃಶ್ಯದಿಂದ ವಂಚಿತವಾಗಿ ಈ ಚಿಕ್ಕ ಫಿಶ್ ಎಕ್ವೇರಿಯಂ ಚಿಕ್ಕ ಬಾಟ್ಲಲ್ಲಿ ಇದ್ದುಬಿಟ್ಟು ತಾನು ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದೆಯಲ್ವ ಇದು ಅಂತ ನಿಮಗೆ ಅದರ ಮೇಲೆ ಒಂಥರ ಭಾರಿ ಕಂಪ್ಯಾಷನ್ ಬರೋದಿಲ್ವ ಏಮೀನೇನೇನೆ ಇದೇ ಒಂದು ಪ್ರಪಂಚ ಅಂತ ತಿಳ್ಕೊಂಡಿ ಬಿಟ್ಟಿ ಅಲ್ಲಪ್ಪ ಎಷ್ಟು ವಿಶಾಲವಾಗಿರ್ತಕ್ಕಂಥ ವಿಶ್ವ ಇದೆ ಹಾಗೆಯೇ ನಾವು ಈ ದೇಹದಲ್ಲಿ ಕೈದಿಗಳ ಥರ ಬಂಧಿತರಾಗಿದ್ದಾರೆ ಒಬ್ಬ ಪಾಪಪುರುಷ ಹೇಗೆ ಒಂದು ಜೈಲಿನ ಕಾರಾಗೃಹದ ಲಿಮಿಟೆಡ್ ಸೆಲ್ಲಲ್ಲಿ ಇರ್ತಾನಲ್ವಾ ನೀವು ನೋಡಿರಬೇಕು ಸೆಲ್ದು ಒಂದು ಕಬ್ಬಣ ನಾಲ್ಕು ಗೋಡೆಗಳು ಲೋ ಲೋ ರೂಫು ಅಲ್ಲೇ ಒಂದು ಚೈನು ಅಲ್ಲಿ ಹಾಕಿಬಿಟ್ಟು ತಟ್ಟೆ ಹೇಗಿರ್ತಾನೆ ನೋಡಿ ಕಾರಾಗೃಹದಲ್ಲಿ ಹಾಗೇ ನಾವು ದೇಹ ಎಂಬ ಕಾರಾಗೃಹದಲ್ಲಿದ್ದೇವೆ ಹೌ ಟು ಬ್ರೇಕ್ ದಿಸ್ ಚೈನ್ ಆದ್ರಿಂದ ಶ್ರೀರಾಮಕೃಷ್ಣ ಖಂಡನ ಭವ ಬಂಧನ ಆ ಜೈಲಿಂದ ಹೊರಗೆ ತರಲಿಕ್ಕೋಸ್ಕರ ಶ್ರೀರಾಮಕೃಷ್ಣ ಅವತರಿಸ್ತಾರೆ ಖಂಡನ ಭವ ಬಂಧನ ಆ ಸ್ವಾಮೀಜಿ ಯಾವ ರೀತಿ Khandana, yo, illimitedness. Always are Are we we to to identify these bodies and I and all and and and and and I all die die like millions Millions of of waves which come on the surface of the surface sea and perish. Millions of ants and birds and they and perish. ants birds they without knowing ourselves? How wretched is the man with honor's crown? One thing needful not found. Dice known to all. Himself unknown. Himself unknown. That's why the Dhyan is not found. He is known to all. He is known to all. He is known to all. prayojana khandita ide dhyana embudadarinda man of meditation alone can know how to lead a right meaningful purposeful life leading to peace tranquility and right knowledge man of meditation alone is Entitled to ಎಂಟೈಟ್ಲ್ ಟು ನೋ ಹೇಗೆ ಕಣ್ಣು ಇದ್ದವನಿಗೆ ಮಾತ್ರ ಪ್ರಪಂಚ ಕಾಣಲಿಕ್ಕೆ ಸಾಧ್ಯ ಕಣ್ಕುರುಡಾದವನಿಗೆ ಹೇಗೆ ಪ್ರಪಂಚದಲ್ಲಿ ಅವನಿಗೆ ವಿವರಿಸ್ತಾನೆ ಆದರೂ ಜೀವಿಸ್ತಾನೆ ಕ್ರೋಡ್ಕರು ಅವನಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ ಅವನಿಗೆ ಬ್ರೈಲ್ ಬ್ರೈಲ್ ಲಿಪಿ ಕೊಟ್ಟಿದ್ದಾರೆ ಅವನು ಹಾಡ್ತಾನೆ ಅವನು ಕಣ್ ಕೂರ್ಡಾಗಿದ್ದ ಪ್ರಪಂಚವನ್ನು ನೋಡದೆ ಕಣ್ಣಲ್ಲಿ ನಾವು ಕಣ್ ಕುರುಡಾದವರು ಹೇಗೆ ಪ್ರಪಂಚದಲ್ಲಿದೆ ನಮ್ಮ ಆಂತರ್ಯದ ಮೂರನೇ ಕಣ್ಣು ಕುರುಡಾಗ ಅದಕ್ಕೆ ಕಂಪ್ಲೀಟ್ ಲೇಪನ ಅದು ಅದು ಎವರ್ ಶಟ್ ಆದ್ದರಿಂದ ಇಂದ್ರಿಯ ಈ ಗೊಂಬೆ ಆಟದ ಇಂದ್ರಿಯ ಗೋಚರದ ಗೊಂಬೆ ಆಟದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾ ಹಾಂ ಆ ಪ್ರಪಂಚದ ನಾಗಾ ಲೋಟದಲ್ಲಿ ಸುಖ ದುಃಖಗಳನ್ನು ಸವಿಯುತ್ತ ನಾವು ನಮ್ಮ ಜೀವನ ವ್ಯಾಪಾರವನ್ನ ಮಾಡಿ ಬಂದಿತರ ಬಂಧಿತರಾಗಿದ್ದೇವೆ ಜೈಲಲ್ಲಿ ಹೇಗೆ ಕೈದಿ ಇದ್ದಾನೋ ಹಾಗೆ ಖಂಡನ ಭವ ಬಂಧನ ಜಗವಂದನ ವಂದಿತುಮಾರ್ ನಿರಂಜನ ನರರೂಪದರ ನಿರ್ಗುಣ ಗುಣಮಾಯ್ ಅವನ ನಿರ್ಗುಣ ಆದರೂ ಕೂಡ ಗುಣಮಯನಾಗಿದ್ದಾನೆ ಯಾತಕೆ ಮೋಚನ ಅಘಧೂಷಣ ಪ್ರಪಂಚವನ್ನೇ ಅವನು ಅವನಿಗೆ ಗೊತ್ತಿದೆ ಪ್ರಪಂಚ ಅಘ ಅಘ ಅಂದರೆ ಪ್ರಪಂಚ ಈ ಈ ಅಘದಿಂದ ಮೋಚನೆ ಮುಕ್ತಿಯನ್ನು ಕೊಡುವಂತಹವನು ಮೋಚನ ಅಗಧೂಷಣ ಜಗಭೂಷಣ ಚಿತ್ ಘನಕಾಯಿ ಚೈತನ್ಯವೇ ಘನರೂಪವಾಗಿದ್ರೆ ಹೇಗೆ ಅದೇ ಅವನ ಸ್ವರೂಪ ಚಿತ್ ಘನಕಾಯಿ ಜ್ಞಾನಾಂಜನ ವಿಮಲನಯನ ವೀಕ್ಷಣೆ ಮೊಹಜಾಯ್ ಅವರು ಒಂದು ಕ್ಷಣದಿಂದ ಕೃಪಾ ಕಟಾಕ್ಷ ದೃಷ್ಟಿ ನಮ್ಮ ಕಡೆ ಬಿಟ್ರು ಅಂತ ಹೇಳಿದರೆ ನಮ್ಮ ಮೋಹ ಎಲ್ಲ ಒಂದು ಐಸ್ನ ಒಂದು ಚಿಕ್ಕದು ಒಂದು ಬೆಟ್ಟ ಆಗಲಿ ಒಂದು ಒಂದು ಬ್ಲಾಕ್ ಆಗಲಿ ಸೂರ್ಯನ ಕಿರಣಕ್ಕೆ ಅಗ್ನಿಗೆ ಹೇಗೆ ಅದು ನೀರಾಗಿ ಕರಗಿ ಹೋಗ್ತದೋ ವೀಕ್ಷಣೆ ಮೊಹಜಾಯ್ ಸಂಪದ ಅಥವಾ ಶ್ರೀಪದ ಭವಘೋಷಪದ ವಾರಿಯ ತಾಯಿ ಅದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ಖಂಡನ ಬಂಧನ ಸರಿಯಾಗಿ ಅರ್ಥವನ್ನು ಗ್ರಹಿಸಿ ಅದನ್ನು ಮಾಡಿದರೆ ಸ್ವಾಮಿ ವಿವೇಕಾನಂದ್ರ ಮನಸ್ಸನ್ನು ಪ್ರವೇಶಿಸಿ ಸ್ವಾಮಿ ವಿವೇಕಾನಂದರು ಯಾವ ಭಾವದಿಂದ ಯಾವ ಜ್ಞಾನದಿಂದ ಯಾವ ಸೂಕ್ಷ್ಮ ದೃಷ್ಟಿಯಿಂದ ಆ ಶ್ರೀರಾಮಕೃಷ್ಣರ ಅವತರಣವನ್ನು ಅವರ ಅಂತರ್ದೃಷ್ಟಿಗೆ ಗೋಚರವಾಗಿದ್ದನ್ನು ಈ ಶಬ್ದಗಳ ಮೂಲಕ ಅಡಗಿಸಿಟ್ಟಿದ್ದಾರೆ ಎಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಸಮುದ್ರ ಜ್ಞಾನ ತರ ಆ ಈ ಪದಗಳ ಹಿಂದೆ ಶ್ರೀರಾಮಕೃಷ್ಣರ ಆ ದೈವೀ ಆ ಕೃಪಾಪೂರಿತವಾಗಿರತಕ್ಕಂತಹ ಆನಂದಮಯ ಚಿನ್ಮಯ ವ್ಯಕ್ತಿತ್ವವನ್ನು ಸ್ವಾಮಿ ವಿವೇಕಾನಂದರು ಪ್ರಭು ಜ್ಯೋತಿರ ಜ್ಯೋತಿ ಉಜ್ವಲ ಹೃದಿಕಂದರ ಓ ಭಗವಂತ ನನ್ನ ಆಂತರ್ಯದಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಪ್ರಭು ಜ್ಯೋತಿರ ಜ್ಯೋತಿ ಉಜ್ಜಲ ಹೃದಿಕಂದರ್ ನನ್ನ ಹೃದಯದ ಆಂತರ್ಯದಲ್ಲಿ ನಿಗೂಢವಾಗಿರ್ತಕ್ಕಂತಹ ಆ ಜ್ಯೋತಿಯನ್ನು ಬೆಳಗಿಸೋ ಹೇ ಭಗವಂತ ಜ್ಯೋ ತುಮಿ ತಮ ಭಂಜನಹಾರ ನೀನು ಆ ಅಂಧಕಾರವನ್ನು ಆಶೆ ಮಾಡುವನು ಆ ಜ್ಯೋತಿ ಸ್ವರೂಪನು ನಮೋ ನಮೋ ಪ್ರಭು ವಾಕ್ಯ ಮನ ಅತೀತ ನೀನು ಈ ನಾವು ಕನ್ಸ್ಟ್ರಕ್ಟ್ ಮಾಡುವಂಥ ಮನಸ್ಸಿನ ಆಧಾರದಿಂದ ಲ್ಯಾಂಗ್ವೇಜ್ನ ಆಧಾರದಿಂದ ಯಾವುದನ್ನು ವಾಕ್ಯ ಮಾಡ್ತೇವೋ ವಾಕ್ಯ ಮನ ಅತೀತ ವಾಕ್ಯವನ್ನು ಮಾಡುವಂಥ ಈ ಈ ಹಾಡಿನ ಮೂಲಕ ಈ ಈ ಪ್ರೇಯರ್ ಮೂಲಕ ಆ ಮನಸ್ಸು ಮನಕ್ಕೆ ಅಚೀತನಾಗಿರ್ತಕ್ಕಂಥದ್ದು ನೀನು ಪರ ಪಶ್ಯಂತಿ ಮಧ್ಯಮ ವೈಖರಿ ಈ ವೈಖರಿಯು ಮಧ್ಯಮ ಪಶ್ಯಂತಿ ಪರ ಆಗಿಬಿಟ್ಟು ಹಿಂದೆ ಹಿಂದೆ ಹಾಗೆ ನೀನು ಆ ನಮ್ಮ ಆಂತರ್ಯದಲ್ಲಿರುವಂತಹ ಜ್ಯೋತಿಯನ್ನೇ ಬೆಳಗಿಸಿ ಚೈತನ್ಯವನ್ನು ಜಾಗೃತಗೊಳಿಸಿ ಹೇ ಭಗವಂತ ನಿನ್ನ ಕೃಪೆಯಿಂದ ಈ ಸಂಸಾರ ಸಾಗರ ದಾಟುವುದು ಅತ್ಯಂತ ಸುಲಭವಾಗ್ತದೆ ಆಗಬಲ್ಲದು ಅಂತ ಆದ್ದರಿಂದ ಧ್ಯಾನ ಎಂಬುದು ನಮಗೆ ಪ್ರತ್ಯಕ್ ಪ್ರವಣತವನ್ನು ಕೊಡಬೇಕು ಅಂತರ್ಮುಖತ್ವದ ಕೊಡಬೇಕು ನಮ್ಮ ಒಳಗಣ್ಣನ್ನು ತೆರೆಯಲಿಕ್ಕೆ ಸಹಾಯ ಮಾಡುವಂಥದ್ದು ಆದ್ದರಿಂದ ಅದು ಇಡೀ ಪ್ರಪಂಚದಲ್ಲಿ ಮನುಷ್ಯ ಮಾಡಿದ ಎಲ್ಲಾ ಅಟೆಂಪ್ಟ್ ಇದೆ ಅಲ್ವಾ ಒಂದು ಟ್ರ್ಯಾಂಗಲ್ ಹಾಕಿದರೆ ಅದರ ಶಿಖಮಣಿ ಏನಿದೆ ಟಿಪ್ ಆಫ್ ಎನ್ ಐಸ್ಬರ್ಗ್ ಅಂಥೇಳಿ ಅದು ಧ್ಯಾನ ಧ್ಯಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಭಗವತ್ ಕೃಪೆ ಅಷ್ಟೇ ಧ್ಯಾನವೇ ಭಗವತ್ ಕೃಪೆ ನಮಗೆ ಭಗವಂತನ ಕೃಪೆಯಿಂದ ಮಾತ್ರ ಅವನ ಮೇಲೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ one who chooses the divine is chosen by the divine anta arbindo helidare yaru bhagavant hatra hoglu bhagavantna sakshatkaram madbeku emba sakalpavanadru madidara there may be a long journey ಹೀಗೆ ಕೇದಾರ ಬದ್ರಿ ಹೋಗ್ಬೇಕಂತ ಹೇಳಿದ್ರೆ ನಾವು ಇದಿರ್ತೇವ ಹೌದಾ ಇನ್ನೆರಡು ಸಾವಿರ ಮೈಲ್ ಹೋಗಬೇಕಾ ಅಯ್ಯೋ ಇನ್ನು ಬ್ಯಾಂಗ್ಳೂರ್ ಅಂದ್ರೆ ಬರೀ ನೂರು ಹತ್ತು ಮೈಲ್ ಆಗಿದ್ದಾಯಿತು ಇನ್ನು ಐದು ಸಾವಿರ ಮೈಲ್ ಅಂತ ನಾವು ಹೇಳ್ತೇವಾ ಹೋಗ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಹೋಗ್ತಾ ಇದ್ದರೆ ರೋಡ್ ದರ್ ಇಸ್ ಎ ಪಾತ್ ದರ್ ಇಸ್ ಅ ವೆಹಿಕಲ್ ಇಟ್ ವಿಲ್ ಟೇಕ್ ಅಸ್ ಫಾರ್ವರ್ಡ್ ಆ್ಯಂಡ್ ಆನ್ವರ್ಡ್ ಟುವರ್ಡ್ಸ್ ಎ ಗ್ಲೋರಿಯಸ್ ವಿಷನ್ ಹಾಗೆಯೇ ನಾವು ಧ್ಯಾನದಲ್ಲಿರುವಂತಹ ಕಷ್ಟ ನಷ್ಟ ಲಿಮಿಟೇಷನ್ಸ್ಗಳಿಗೆ ನಾವು ಜಗ್ಬಾರ್ದು ಕುಗ್ಬಾರ್ದು ಮಣಿಬಾರ್ದು ಬಾಳಿಗೊಂದು ಗುರಿ ಇರಲಿ ಗುರಿ ಪಡೆಯುವ ಛಲವಿರಲಿ ಅಡಿ ಅಡಿಗಡೆಗೆ ಬರಲಿರುವ ವಿಘ್ನಗಳು ನೂರೆಂಟು ಬಳಿ ಸಾರು ಬಳಿ ಸಾರು ಬಳಿ ಸಾರು ಧ್ಯಾನ ಜೀವನದಲ್ಲಿ ಆಂತರ್ಯದ ಮನಸ್ಸು ಸಹಜವಾಗಿ ಅದರ ಹಳೆಯ ಅಭ್ಯಾಸದ ಪ್ರಕಾರ ಒಡ್ಡುವಂತಹ ಬೇರೆ ಬೇರೆ ರೀತಿಯ ಕ್ಲೇಶಗಳು ಆತಂಕಗಳು ಮಾನಸಿಕ ದೌರ್ಬಲ್ಯಗಳು ಬೇರೆ ಬೇರೆ ರೀತಿಯ ajnana ಅಜ್ಞಾನ ವೃತ್ತಿಗಳು ಬಹಿರ್ಮುಖ ವೃತ್ತಿಗಳಿವೆ ಹೆದರದೇ ಕಷ್ಟಿದ ಧೀರ ಅದ್ಕಂತ ಹೇಳಿದ್ದಾರೆ ಪ್ರಾಂಚಿಕಾ ವ್ಯತಿ ನತ್ಸ್ವ ಎಂಬೂ ತಸ್ಮತ್ ಪುರಾನ್ ಪಶ್ಯತಿ ಅಂತರ ನ ಅಂತರಾತ್ಮನ್ ನ ಅಂತರಾತ್ಮನ್ ಕಶ್ಚಿಧೀರ ಅಡ್ವೆಂಚರಸ್ ಫ್ಯೂ ಅಭಯಂ ದೈವಿ ಸಂಪತ್ತಿನಲ್ಲಿ ಮೊದಲನೇದು ಏನ್ ಹೇಳಿದನು ಕೃಷ್ಣ ಅಭಯಂ ನಿರ್ಭಯರಾಗಿರ್ಬೇಕು ಸ್ವಾಮಿ ವಿವೇಕಾನಂದ ಹೇಳಿದ ಇಡೀ ಉಪನಿಷತ್ ವಾಕ್ಯದ ಎಲ್ಲ ಮುಖ್ಯ ಸಾರ ಏನು ಅಭಿ ನಿರ್ಭಯ ಅಭಿ ಫಿಯರ್ಲೆಸ್ನೆಸ್ ಫಿಯರ್ಲೆಸ್ನೆಸ್ ಆದ್ರಿಂದ ಯಾವುದನ್ನು ಪಡೆದ್ರಿಂದ ಯಾವ ಥರದ ನಮಗೆ ಕಷ್ಟ ನೋವು ನೋವಿನ ಮೆಟ್ಟಿ ನಿಲ್ವ ಶಕ್ತಿ ಕಷ್ಟವನ್ನು ಅಂಜದೇ ಇರುವುದೇ ಅತ್ಯಂತಿಕ ಧೈರ್ಯಶವಂತಿಕೆ ಕಷ್ಟಗೆ ಹೆದರದೆ ಬೆರದೆ ಬೆದರದೆ ಇರುವಂಥ ಆದ್ದರಿಂದ ಜ್ಞಾನೀಯ ಲಕ್ಷಣ ಏನು ಗೊತ್ತುಂಟ ಎಂ ಲಬ್ರಂ ಲಾಭಂ ಮನ್ಯತೆ ನಾದಕ ಯಸ್ಥಿತು ಗುರುಣಾಪಿ ದುಃಖಿನ ಅದು ಯಾವುದು ಪಡೆದ್ರಿಂದ ಅದಕ್ಕಿಂತ ಹೆಚ್ಚಿಂದ ಯಾವುದಾದ್ರೂ ಪಡೆಯುವಂಥದ್ದು ಇಲ್ವೋ ಅದಕ್ಕಿಂತ ಹೆಚ್ಚಿಂದ ಇಲ್ವೇ ಇಲ್ಲ ಏನು ಯಸ್ಮಿನ್ ಗುರುಣಾಪಿ ದುಃಖಿನಪಿ ನಾವು ಯಾವುದನ್ನು ಪಡೆದ್ರಿಂದ ಮಹತ್ತರವಾಗಿರ್ತಕ್ಕಂಥ ಸಂಕಷ್ಟ ಬಂದರೂ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಆ ಚೈತನ್ಯ ಕೊಡ್ತದೆ ನಾವು ನಮ್ಮ ಲಿಮಿಟೆಡ್ ಈ ಒಂದು ಬುದ್ಧಿವಂತಿಕೆಯಿಂದ ಅಲ್ಲ ಫಿಯರ್ ಫಾರ್ danger ಇಸ್ ಮೋರ್ ಡೇಂಜರಸ್ ದೆನ್ ದ danger ಇಟ್ ಸೆಲ್ಫ್ ದ ಫಿಯರ್ ಫಿಯರ್ ನಪೋಸಿಟ್ ನಿಯರ್ ಭಯ ಸೊ ಗುರುಣಾಪಿ ದುಃಖ್ಯತೆ ಆ ಮಹತ್ತರವಾಗಿರ್ತಕ್ಕಂತಹ ಆ ದುಃಖದಿಂದ ನಾವು ಅದನ್ನು ಮೆಟ್ ನಿಲ್ಲುವಂತಹ ಆ ಕೆಚ್ಚು ಲೈಕ್ ಎ ಸೋಲ್ಜರ್ ಧಾರ್ಢ್ಯ ಆ ಬಲ ಬಲಂ ಬಲಂ ಬ್ರಹ್ಮಬಲಂ ದಿಗ್ಬಲಂ ಕ್ಷತ್ರಿಯ ಬಲಂ ಅಂತ ಹೇಳ್ತಾನೆ ವಿಶ್ವಾಮಿತ್ರ ನನಗೆ ಬ್ರಹ್ಮ ಸಂಸ್ಪರ್ಶದ ಬಲ ಬೇಕು ರಾಜಬಲ ಧನಬಲ ಭುಜಬಲ ಜನಬಲ ಅದೆಲ್ಲ ಯಾವ ಪ್ರಯೋಜನಕ್ಕೂ ಇಲ್ಲ ನಮಗೆ ದೈವ ಬಲ ಬೇಕು ಗುರು ಕೃಪೆಯ ಬಲ ಬೇಕು ಹಾಗೆಲ್ಲವೂ ಕೂಡ ನಾವು ಅತ್ಯಂತಿಕ ಗುರಿಯ ಕಡೆಗೆ ಸಮರ್ಪಕವಾಗಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆ ಗುರಿಯ ಧ್ಯಾನ ಈಗ ಕೆಲವು ಕಾಲ ನಾವು ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಿಮಗೆ ಹಿಂದಿನ ಈ ಧ್ಯಾನದ ತರಗತಿಯಲ್ಲಿ ಈ ಏಟ್ ಸ್ಟೆಪ್ಸ್ ಮೂಲಕ ನಾವು ಹಂತ ಹಂತವಾಗಿ ಮೆಟ್ಲು ಮೆಟ್ಲ್ ಏರಿ ಹೇಗೆ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ಗೆ ಹೋಗ್ತೇವಲ್ಲ ಹಾಗೇ ನಮ್ಮ ಅಂತರ್ ಪ್ರವೇಶದ ಒಂದು ಸ್ಪೈರಲ್ ಸ್ಟಾರ್ಕೇಸ್ ಅದು ಹೀಗೆ ಹೀಗೆ ಇಳಿದು ಇಳಿದು ಇಳ್ದು ಇಳಿದು ಇಳಿದ ಮೆಲ್ಲ ಒಳಗೆ ಹೋಗುವಂಥದ್ದು ಅದನ್ನು ಸುಲಭ ಮಾಡಲಿಕ್ಕೆ ಯಾರೋ ಬೇಕಾಗಿದ್ರೆ ಅದು ಧ್ಯಾನದ ಸ್ಟೇಟ್ಗೆ ಸಡನ್ನಾಗಿ ನೀವು ಕಡಿಮೆ ಸಮಯ ಇದ್ದರೆ ಯಾವುದು ನಿಮ್ಮ ಮಾನಸಿಕ ಅರ್ಹತೆ ಮತ್ತು ಮಾನಸಿಕ ಒಲವಿನ ಪ್ರಕಾರ ನೀವು ಯಾವ ಸ್ಟೇಜ್ಗೆ ಫಿಫ್ತ ಸಿಕ್ಸ್ತ ಯಾವ ಸ್ಟೇಜ್ಗೆ ಧ್ಯಾನಕ್ಕೆ ನೇರವಾಗಿ ಹೋಗ್ಬೋದು ಆದರೆ ನಾವು ಮಕ್ಕಳಿಗೆ ಏ ಅಂದರೆ ಹೇಳಿದರೆ ಹೇಗೆ ಬರಿತೇವೆ ಏಗೆ ಬರೀಬೇಕು ಮೇಲೆ ಈಗಲೇ ಮೇಲೆ ಕೈ ಎತ್ತಿಬಿಟ್ಟು ಹೀಗೆ ಬರೀಬೇಕು ಬಿ ಅಂದರೆ ಹೀಗೆ ಬರೀಬೇಕು ಎ ಆದ ನಂತರೇ ಬಿ ಬರೀಬೇಕು ಬಿ ಆದ ನಂತರನೆ ಸಿ ಬರೀಬೇಕು ಅಂತ ಚಿಕ್ಕ ಮಕ್ಕಳಿಗೆ ನಾವು ಹೇಗೆ ಹೇಳ್ತೇವಲ್ವಾ ಹಾಗೇನೆ ಒಂದು ಏಟ್ ಸ್ಟೆಪ್ಸ್ ಹೇಳ ಮೊದಲು ಧ್ಯಾನಕ್ಕಿಂತ ಮೊದಲು ಸದ್ಗ್ರಂಥಗಳ ಅಧ್ಯಯನ ಸ್ನಾನಾದಿಗಳನ್ನು ಮಾಡಿ ದೇಹ ಮನಸ್ಸು ವಸ್ತ್ರ ಶುದ್ಧ ಮಾಡಿಕೊಂಡು ಟ್ಯಾರಿಸ್ ಮೇಲೆ ನಿಮ್ಮ ಮಸ್ಕಿಟೋ ಗರ್ಟನ್ನು ಅದ್ರ ಮಲಗಿ ಅದರ ಮನೆಯಲ್ಲಿ ದೇವ್ರ ಕೋಣೆ ಇದ್ದರು ಎಲ್ಲಿ ಇದ್ರು ಕೂಡ ಒಂದು ಯೋಗ್ಯವಾಗಿರೋ ಸ್ಥಾನವನ್ನು ಆಸನ ಹಾಕಿಬಿಟ್ಟು ಕೂತ್ಕೊಳ್ಳಿ ಸ್ವಲ್ಪ ಮಹಾತ್ಮರ ಗಾಸ್ಪಿಲ್ ಆಫ್ ರಾಮಕೃಷ್ಣ ಅಥವಾ ನಿಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ನಿಮ್ಮ ಮನಸ್ಸು ಹೃದಯ ಸ್ಪಂದಿಸುವ ಒಂದು ಪುಸ್ತಕವನ್ನು ಓದಿ ಸತ್ಸಂಗಕ್ಕೋಸ್ಕರ ಆಮೇಲೆ ಆಸನದಲ್ಲಿ ಕುಳಿತುಕೊಂಡುಬಿಟ್ಟು ಮೊದಲು ತದ್ವಿ ಪರಮ ಪದ ಸದಾ ಪಶ್ಯಂತ ಸೂರಯ ದಿವಿ ವ್ಯಕ್ಷುರಾತಂ ಅಪವಿತ್ರ ಪವಿತ್ರೋ ವರ್ವಾವಸ್ಥಾ ಗತಿ ವಹ ಸ್ಮರೇತ್ ಪುಂಡರೀಕಾಕ್ಷ ಸಭಾಹ್ಯಾಭ್ಯಂತರ ಶುಚಿ ಯಾವನು ಸರಿ ಭಗವಂತನ ನನ್ನ ಇಷ್ಟ ದೇವತೆಯನ್ನು ನೆನೆದೆ ಅಂತ ಹೇಳಿದರೆ ನಾನು ಪವಿ ಪವಿತ್ರನಾಗಿ ಬಿಟ್ಟೆ ಪ್ರಪಂಚದ ವಾತಾವರಣದಿಂದ ನಾನು ಪವಿತ್ರನಾಗಿ ಬಿಟ್ಟೆ ನಮ್ಮ ದುರ್ಗಾಸಪ್ತಶೃತಿಯಲ್ಲಿ ನಾವು ವಜ್ರ ಕವಚ ಮಾಡಿ ದೇವಿ ಕವಚ ಮಾಡ್ತೇವೆ ಎಲ್ಲ ರೀತಿಯಲ್ಲಿಯೂ ಕೂಡ ಎಲ್ಲ ರೀತಿಯ ಶಕ್ತಿಗಳಿಂದ ನಾನು ಆ ಅಜ್ಞಾನದ ಶಕ್ತಿಗಳು ಪ್ರಭಾವಗಳು ನಮ್ಮ ಮನಸ್ಸನ್ನು ಕೆಳಗಿಳಿಸದಿರಲಿ ಅಂತ ಹೇಳಿಬಿಟ್ಟು ನಾವು ಪೂಜೆಯಲ್ಲಿ ಕೂಡ ಮಾಡ್ತೇವೆ ಅಷ್ಟೊದಕ್ಕೆ ಬಂದನು ಹಾಗೆ ಭಗವಂತ ನನ್ನ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಂಡು ನಮ್ಮ ಆಂತರ್ಯದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ನಾನು ಪವಿತ್ರನಾಗಿ ಬಿಟ್ಟೇ ಜನ್ಮ ಜನ್ಮಾಂತರ ಯಾವ ಪಾಪ ಪುಣ್ಯಗಳಿಂದಲೂ ಪಾಪನೂ ಭಗವಂತನಿಗೆ ಅರ್ಪಿಸಿ ಪುಣ್ಯನೂ ಭಗವಂತನಿಗೆ ಅರ್ಪಿಸಿ ನನಗೆ ಸತ್ಯ ಬೇಕು ಪಾಪನೂ ಬೇಡ ಪುಣ್ಯನೂ ಬೇಡ ನನಗೆ ಸತ್ಯ ಬೇಕು ಹೇ ಭಗವಂತ ನೀನು ಬೇಕು ನಾನು ಎಂಬುದರ ಹಿಂದೆ ಇರುವಂಥ ನೀನು ಬೇಕು ಎಷ್ಟು ಕಾಲ ಅಡಗಿರ್ತೀಯ ನೀನು ನಾನುವಿನ ಹಿಂದೆ ಎಷ್ಟು ಕಾಲ ಹಡ್ಕೊಂಡಿರ್ತೀಯ ನೀನು ನಾನು ಇನ್ನ ಹಂದೆಂಬುದು ಪ್ರಶ್ನಿಸಿಬಿಟ್ಟು ಧ್ಯಾನವನ್ನು ಪ್ರಾರಂಭ ಮಾಡಬೇಕು ಮೊದಲನೇ ಹಂತ ಮೊದಲನೇ ಹಂತದಲ್ಲಿ ನಾವು ಪ್ರಾರ್ಥನೆ ಮತ್ತು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ ಬಗ್ಗೆ ಹೇಳಿದ್ದೇನೆ ಆಮೇಲೆ ಎರಡನೇದು ಹಂತ ಅಂತ ಹೇಳಿದ್ರೆ ನಾವು ಭೂಮಿಯಲ್ಲಿ ವಿಶಾಲಿ ಪ್ರಕೃತಿಯ ಮಧ್ಯದಲ್ಲಿ ಈ ದೇಹಧಾರಿಯಾಗಿ ಕೂತಿದ್ದೇವೆ ಈ ದೇಹ ಎಂಬ ಭಗವತ್ ಪ್ರಣೀತವಾಗಿರತಕ್ಕಂಥ ಈ ಪ್ರಕೃತಿ ಕೊಟ್ಟಂತಹ ವಿಚಿತ್ರವಾದ ಎಪರಿಟಸ್ ಮನುಷ್ಯ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಯಂತ್ರ ಈ ಈ ದೇಹ ಇದರ ಇದರ ಸ್ಪಂದನದ ಫ್ರಮ್ ಫ್ರಮ್ ಫುಟ್ ಟು ಹೆಡ್ ಹೆಡ್ ಟು ಫುಟ್ ಅದರ ಸ್ಪಂದನಗಳನ್ನು ಯಾಕೆಂದರೆ ಈ ದೇಹವನ್ನು ಆಧರಿಸಿನೇ ಅದನ್ನು ನ್ಯೂಟ್ರಲೈಸ್ ಮಾಡಿ ನಾ ಮುಂದೆ ಹೋಗಬೇಕು ಆದರೆ ದೇಹ ಸ್ಪಂದನದಿಂದ ದೇಹಕ್ಕೇನೂ ಒಟ್ಟು ಆರೋಗ್ಯವಾಗಿರಲಿ ವಜ್ರಕಾಯತ ಸ್ಟ್ರಾಂಗ್ ಆಗಿರಲಿ ಪ್ರತಿಯೊಂದು ಜೀವಕೋಶ ಚೆನ್ನಾಗಿ ಕೆಲಸ ಮಾಡಲಿ ಅದು ಧ್ಯಾನಕ್ಕೆ ನ ಜೀವನಕ್ಕೆ ನನ್ನ ಅಂತರ್ಮುಖ ಜೀವನಕ್ಕೆ ಅನುವು ಮಾಡಿಕೊಡಲಿ ಅಂತ ಪ್ರಾರ್ಥಿಸಿ ಅದನ್ನು ಭಗವಂತನಿಗೆ ದೇಹವನ್ನು ಅರ್ಪಿಸಿ ಆಮೇಲೆ ಥರ್ಡ್ ಸ್ಟೇಜ್ ಪ್ರಾಣಾಯಾಮ ಹಾಂ ಹೇಗೆ ನಿಶ್ವಾಸ ಉಚ್ಛ್ವಾಸ ಪ್ರಕ್ರಿಯೆಗಳು ಇನ್ನೂ ಸೂಕ್ಷ್ಮ ದೇಹಕ್ಕಿಂತ ಸೂಕ್ಷ್ಮ ನಮ್ಮ ಉಚ್ಛಾಸ ನಿಶ್ವಾಸ ಪ್ರಕ್ರಿಯೆಗಳು ಅದರ ಕಡೆ ಗಮನ ಕೊಟ್ಟು ಹಾಂ ರಿದಿಮಿಕ್ ಸಿಂಪಲ್ ಇನ್ಹಲೇಷನ್ ಎಕ್ಸಲೇಷನ್ ಪೂರ್ಣ ಅರಿವಿನಿಂದ ಆಕ್ಸಿಜನ್ ಪ್ರಾಣಶಕ್ತಿ ಭಗವಂತ ಹೇಗೆ ಪ್ರವೇಶಿಸುವಂತೆ ಅದೇ ನಮ್ಮ ಮನಸ್ಸಿನ ಧ್ಯಾನಕ್ಕೆ ಮುಖ್ಯವಾಗಿರ ಮನಸ್ಸಿಗೆ ಬೇಕಾಗಿರುವಂಥ ಪ್ರಾಣಶಕ್ತಿಯು ಹರಿಯಲಿ ಭಗವಂತ ಧ್ಯಾನಕ್ಕೆ ಅನುಕೂಲವಾಗಿರ್ತಕ್ಕಂತಹ ಯೋಗ್ಯವಾಗಿರ್ತಕ್ಕಂತಹ ಆ ಪ್ರಾಣಶಕ್ತಿಯನ್ನು ಆಕ್ಸಿಜನನ್ನು ದೇಪಾಲಿಸುವ ಭಗವಂತ ಅಂತ ಹೇಳಿ ಅದನ್ನು ಅವನಿಗೆ ಸಮರ್ಪಿಸಿ ಆಮೇಲೆ ಇನ್ನೂ ಸೂಕ್ಷ್ಮದ ಹಂತಕ್ಕೆ ಮನಸ್ಸನ್ನು ಗಮನಿಸುವಂತಹದ್ದು ಆ ಪ್ರಾಣಶಕ್ತಿಯೇ ವೃತ್ತಿಗಳಾಗಿವೆ ಬೇರೆ ಬೇರೆ ಥರದ ವೃತ್ತಿಗಳು ಹೇಗೆ ಮನಸ್ಸಿನಲ್ಲಿ ಉದ್ಭವವಾಗ್ತದೆ ಎಂಬುದನ್ನು ವೀಕ್ಷಿಸುವಂತಹದ್ದು ಆ ವೀಕ್ಷಣೆಯಿಂದನೇ ಮೊಹಜಾಯಿ ವೀಕ್ಷಣೆ ಮೊಹಜಾಯ್ ಯಾವಾಗ ನಾವು ವಿಶೇಷವಾಗಿ ನಾವು ಯಾವುದನ್ನು ಗಮನಿಸ್ತೇವೋ ನೋಡ್ತೇವೋ ಆಗ ಅದರ ಇರುವಂತಹ ಮೋಹ ಅಜ್ಞಾನ ಅದು ದೂರವಾಗ್ತದೆ ತನ್ನಿಂದ ತಾನೇ ಇದೊಂದು ಟ್ರಿಕ್ ಇದೊಂದು ನ್ಯಾಕ್ ಇದೊಂದು ಸತ್ಯ ಆದ್ದರಿಂದ ಮನಸ್ಸಿನ ತರಂಗಗಳನ್ನು ನಾವು ಟಿ ವಿ ನೋಡಿದಂಗೆ ದೂರದ ಒಂದು ಚಿತ್ರ ನೋಡಿದಂಗೆ ನಾವು ನಮ್ಮ ಮನಸ್ಸಿನ ತರಂಗಗಳ ಆಲೋಚನೆಗಳು ಹೇಗೆ ಉದ್ಭವಿಸ್ತೀವಪ್ಪ ನೀವು ರಾತ್ರಿ ನಿಮ್ಮ ಮನೆಯಲ್ಲಿ ಯಾರೋ ಒಂದು ಕಳ್ಳರು ಬಂದು ಕದೀತಾರಂಥೇಳಿ ಮರ ಹತ್ತಿ ಒಬ್ಬನಿಗೆ ಕೂ ಕೂರಿಸ್ತೀರಿ ಓ ನೋಡಿ ಯಾವಾಗ ಗೇಟ್ ಓಪನ್ ಮಾಡ್ತಾನೆ ಯಾವ ಕಡೆಯಿಂದ ಹಾರಿ ಬರ್ತಾನವನು ಹೇಗೆ ಮಾಡ್ತಾನೆ ಪ್ರತಿ ದಿವಸ ಈ ಹಣ್ಣು ಕದ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಎಲ್ಲಿಂದ ಬಂದು ಹಣ್ಣು ಕದ್ತಾನವನು ಯಾವ ಕಡೆಯಿಂದ ಬರ್ತಾನೆ ಹೇಗೆ ಕಪ್ಪು ಬಟ್ಟೆ ಹಾಕ್ಕೊಂಡು ಬಂದಿದ್ದಾನೆ ಆ ಇಲ್ಲಿ ನಮ್ಮ ಕಾಂಪೌಂಡ್ ವಾಲ್ ಲೋ ಆಗಿದೆ ಆದ್ದರಿಂದ ಅಲ್ಲಿಂದ ಹಾರ್ಕೊಂಡು ಬಂದ ಒಳಗೆ ಬಂದ ಬಂದ ಬಂದ ಅದನ್ನು ಹಣ್ಣಕ್ಕೆ ಎತ್ಕೊಂಡು ಹೊರಟೇ ಹೋದ ಆಮೇಲೆ ನಮಗೆ ಗೊತ್ತಾಗ್ತದೆ ನಾವು ಆಗಿ ಆ ಬದಿಯ ಕಾಂಪೌಂಡ್ ವಾಲ್ ರೈಸ್ ಮಾಡಬೇಕು ಅಂತ ಹಾಗೆಯೇ ನಾವು ನಮ್ಮ ಮನಸ್ಸಿನ ಬೇರೆ ಬೇರೆ ದ್ವಾರಗಳ ಮೂಲಕ ಹೇಗೆ ವಿಷಯಗಳು ಪ್ರವೇಶಿಸ್ತವೆ ಅಥವಾ ಮನಸ್ಸಿನಲ್ಲಿರುವಂಥ ಸಂಸ್ಕಾರ ನೆನಪಿನಿಂದ ತರಂಗಗಳು ಆಲೋಚನಾ ತರಂಗಗಳು ಒಂದಕ್ಕೆ ಒಂದು ಸಂಬಂಧ ಇಲ್ಲದೇ ಸಂಬಂಧ ಇದ್ದು ಅತಿ ಸಂಬಂಧ ಇದ್ದು ಹೇಗೆ ಅದು ಉದ್ಭವ ಆಲೋಚನಾ ಪ್ರಪಂಚವನ್ನು ಸಮರ್ ಸ್ಕೈನಲ್ಲಿ ಬೇರೆ ಬೇರೆ ಮೋಡಗಳ ವಿನ್ಯಾಸಗಳು ಹೇಗೆ ವೀಕ್ಷಿಸ್ತೇವೋ ಹಾಗೆ ನಿಮ್ಮ ಮನಸ್ಸನ್ನು ವೀಕ್ಷಿಸಿ ವೀಕ್ಷಣೆ ಮೊಹಜಾಯಿ ಸುಮ್ಮನೆ ಕಂಟ್ರೋಲ್ ಮಾಡೋದು ಬೇಡ ಕುತೂಹಲದಿಂದ ಅದನ್ನು ಗಮನಿಸುವಂತಹದ್ದು ಸ್ವಲ್ಪ ಸಮಯ ಅದಾದಮೇಲೆ ನಾವು ಅಹಂ ಎಂಬುದನ್ನು ಅತ್ಯಂತ ನಿಗೂಢವಾಗಿರತಕ್ಕಂಥ ನಾವು ಎಷ್ಟು ಉಪಯೋಗಿಸ್ತೇ ಅಷ್ಟೇ ಗೊತ್ತಿಲ್ಲ ನಮಗೆ ಅದು ಕ್ಷಣ ಕ್ಷಣ ಎಷ್ಟು ಬಳಸ್ತೇವೋ ಅದರದ್ದು ನಮಗೆ ಯಥಾರ್ಥ ಸತ್ಯ ನಮ್ಗೆ ಗೊತ್ತೇ ಇಲ್ಲ ಅದರಲ್ಲಿ ಎಲ್ಲವೂ ನಿಹಿತವಾಗಿದೆ ಆದ್ದರಿಂದ ಮನಸ್ಸಿನ ಹಿಂದೆ ಇರುವಂಥ ಚಿಕ್ಕಂದಿನಿಂದ ನಾನು ಎಂಬ ಈ ಐ ಪ್ರೈಮರಿ ಐಡೆಂಟಿಫಿಕೇಷನ್ನ ಸೂತ್ರ ಅದೇ ಒಂದು ಗಂಟು ಅದನ್ನೇ ಶಾಸ್ತ್ರ ಏನು ಹೇಳ್ತದಂತ ಹೇಳಿದರೆ ಶಾಸ್ತ್ರಕ್ಕೆ ಚಿತ್ ಘನ ಅದು ಅದರಲ್ಲಿ ಮಾಯೆಯೂ ಅದು ಸತ್ಯವೂ ಇದೆ ಆ ಗಂಟು ಆ ಗಂಟು ಚೈತನ್ಯ ಮತ್ತು ಮಾಯೆ ಎರಡರ ಗಂಟು ಎರಡರ ಗಂಟು ಅದು ಸೊ ನಾನು ಇನ್ನ ಚಿತ್ತ ಆಸ್ಪೆಕ್ಟನ್ನು ಕಡೆ ಕೊಡಬೇಕು ಆ ಗ್ರಂಥಿ ಅದು ಆ ಗ್ರಂಥಿಯಿಂದ ಆ ನಮ್ಮ ಇದನ್ನು ಸಪರೇಟ್ ಮಾಡಬೇಕು ಬಹಿರ್ಮುಖ ಪ್ರಪಂಚದಕ್ಕೆ ಐಡೆಂಟಿಫೈ ಆಗಿರ್ತಕ್ಕಂಥ ನಾನು ಅದರ ಹಿಂತೆಯೇ ಇರುವಂಥ ಚೈತನ್ಯ ಆ ನಾನು ಎಂಬುದು ಹೃದಯದಿಂದ ಹೊರಹೊಮ್ಮೋದು ನಾನುವಿನ ಮೂಲದಲ್ಲಿನೇ ನಾನುವಿನ ಬೇರು ನಾನುವಿನ ಆಧಾರವೇ ಸತ್ಯ ಅಹಮಹಂತಿ ಆತ್ಮರೂಪೇಣ ಬಾತಿ ಆವಾಗ ಅಲ್ಲಿ ಐದನೇ ಹಂತದಲ್ಲಿ ಆದಮೇಲೆ ಆರನೇ ಹಂತ ಧ್ಯಾನ ದರಂ ವಿಪಾಪ್ಮ್ ಪರಮೇಶ್ವೂತ ಯತ್ಪುಂಡರೀಕ ಪುರಮಧ್ಯ ಸಂಸ್ಥೆ ತತ್ರಪಿ ದಹ ಗಗನಂ ವಿಶೋಕಂ ಯಸ್ಮಿನ್ ತದಂತ ತತುಪಾಸಿತವ್ಯ ಉಪನಿಷತ್ತೇ ಸ್ಪಷ್ಟವಾಗಿ ಹೇಳ್ತದ್ ನಾವು ನಾವು ಹೇಗೆ ಧ್ಯಾನ ಮಾಡಬೇಕು ಅಂತ ಆ ಚಿತ್ ಜಡ ಗ್ರಂಥಿಯ ಹಿಂದೆ ಇದ್ದಂತಹ ಆ ದಿವ್ಯ ಚಿನ್ಮಯ ಆಕಾಶ ಚಿದಾಕಾಶ ಅಲ್ಲಿ ಮೂನ್ ಲಿಟ್ಸ್ ಆ ಚೈತನ್ಯದ ಬೆಳಕು ಫಿಸಿಕಲ್ ಲೈಟ್ ಅಲ್ಲ ದ ಲೈಟ್ ಆಫ್ ಚೈತನ್ಯ ಅಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ನಿಮ್ಮ ಹೃದಯ ನಿಮ್ಮ ಜೀವಾತ್ಮವೇ ಅಹಮ್ಮೆ ಭಗವಂತನಿಗೆ ನೀವು ಆಸನ ಅಂತ ಕೊಟ್ಟು ಬಿಟ್ಟು ಅವನೇ ಪರಮಾತ್ಮ ಆ ಜೀವಾತ್ಮನ ಮೇಲೆ ಆ ವಿರಾಜಮಾನನಾಗಿ ಆ ನಿಮ್ಮ ದಿವ್ಯವಾಗಿರ್ತಕ್ಕಂಥ ಇಷ್ಟ ದೇವತೆ ಪರಮಾತ್ಮ ಸ್ವರೂಪ ಅಲ್ಲಾಗಿದ್ದರೂ ಬೇರೆ ಬೇರೆ ಇದ್ದರೂ ಕೂಡ ಆ ಶಕ್ತಿ ಒಂದೇ ಚೈತನ್ಯ ಆ ದಿವ್ಯ ಸ್ವರೂಪವನ್ನು ಮನಸ್ಸಿಗೆ ನಾಮ ರೂಪದ ಮೂಲಕ ಮಾತ್ರ ಅದನ್ನು ಮನಸ್ಸನ್ನು ನಾವು ಒಂದು ಸಂಯಮಕ್ಕೆ ಮತ್ತು ಅಂತರ್ಮುಖತ್ವಕ್ಕೆ ತರಬಹುದು ಆ ಒಳಗಣ್ ಗಣ್ಣ ತೆರೆಯಬೇಕಾಗಿದ್ದರೆ ಆ ಧ್ಯಾನ ದೃಷ್ಟಿಯನ್ನು ಆ ದಿವ್ಯ ಸ್ವರೂಪವು ನಿಮ್ಮ ಹೃದಯಾಂತರಾಳದಲ್ಲಿ ಜ್ವಾಜ್ವಲ್ಯಮಾನವಾಗಿ ಅವನ ಭರ್ಗ ಭರ್ಗೋ ದೇವಸ್ಯ ಧೀಮಹಿ ಭರ್ಗೋ ದೇವಸ್ಥೀಮಹಿ ಅಂದರೆ ದೇವಸ್ಯ ಭರ್ಗ ಹ ಅಹಂ ಧೀಮಹಿ ಆ ಭಗವಂತನ ಪ್ರಕಾಶವನ್ನು ಭರ್ಗ ಅಂದರೆ ಪ್ರಕಾಶ ಪ್ರಾಜ್ವಲ್ಯಮಾನವಾಗಿರ್ತಕ್ಕಂಥ ಆ ದಿವ್ಯ ಬೆಳಕು ಎಲ್ಲ ಕರೆ ಹೊರಹಮ್ತಾ ಇದೆ ಅವನ ದಿವ್ಯ ಸ್ವರೂಪದಿಂದ ಆ ಬೆಳಕನ್ನು ಧೀಮಹಿ ನಾನು ಧ್ಯಾನ ಮಾಡ್ತೇನೆ ಯೋ ನಹ ದೇಹ ಪ್ರಚೋದಯಾತ್ ಅವನು ನಮ್ಮ ಬುದ್ಧಿಯನ್ನು ಬೆಳಗಲ್ಲಿ ಮತ್ತು ನಮಗೆ ಆ ಬುದ್ಧಿಯೋಗ ಕೊಡಲಿ ದದಾಮಿ ಬುದ್ಧಿಯೋಗಂ ತಮ್ ತೇನಮ್ಮ ಪಯ ಅಂತಿದೆ ಆ ಬುದ್ಧಿಶಕ್ತಿಯಿಂದ ಆ ಮನಸ್ಸಿನ ಸುಪೀರಿಯರ್ ಥರ್ಡ್ ಫ್ಲೋರ್ ಟಾರೆಸ್ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅದೆಲ್ಲ ಲಿಂಬಿಕ್ ಬ್ರೈನ್ ಮಿಡಲ್ ಬ್ರೈನ್ ಅದೆಲ್ಲ ಆಗಿ ಆ ಆಂತರ್ಯದ ಮೊಗ್ಗಿನ ರೀತಿಯಲ್ಲಿರುವಂತಹ ಆ ಸೂಕ್ಷ್ಮ ಆಧ್ಯಾತ್ಮಿಕ ಮನಸ್ಸು ಎಂಬುದು ದದಾಮಿ ಬುದ್ಧಿಯೋಗಂ ತಮ್ ಏನು ಮಾಂ ಉಪಯಾಂತಿತ ಆದ್ದರಿಂದ ಮಾತ್ರ ಭಗವಂತನನ್ನು ನಿಜವಾಗಿ ಧ್ಯಾನ ಮಾಡಿ ಅರಿಯಲಿಕ್ಕೆ ಸಾಧ್ಯ ಹಾಗೆಯೇ ಭಗವಂತನನ್ನು ಧ್ಯಾನ ಮಾಡಿ ಅವನಿಗೆ ಮಾನಸ ಪೂಜೆಯನ್ನು ಸಲ್ಲಿಸಿ ಅವನ ದಿವ್ಯ ನಾಮವನ್ನು ಕೆಲವು ಕ್ಷಣ ಹೇಳಿ ಆಮೇಲೆ ಏಳನೇ ಹಂತ ಮತ್ತು ಪ್ರಾರ್ಥನೆ ಮಾಡಿ ಹೇ ಭಗವಂತ ಆ ಚಿನ್ಮಯ ಸ್ವರೂಪ ನನ್ನ ಹೃದಯಾಂತರದಲ್ಲಿ ಸದಾ ವಿರಾಜಮಾನನಾಗಿರು ನಿನ್ನ ಅಸ್ತಿತ್ವದ ಅರಿವು ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಸದಾ ಇರಲಿ ಹೇ ಭಗವಂತ ಸದಾ ಎನ್ನು ಹೃದಯದಲ್ಲಿ ವಾಸ ಶ್ರೀಹರಿ ಅಂತ ನಿಮ್ಮದೇ ಆದ ರೀತಿಯಲ್ಲಿ ಅವನಿಗೆ ಅವನ ಧ್ರುವ ಸ್ಮೃತಿ ಅವನ ಅಸ್ತಿತ್ವದ ಅರಿವು ನಿಮ್ಮ ಮನಸ್ಸಿನ ಅರಿವಿನ ಅವಿಭಾಜ್ಯ ಅಂಗವಾಗಿರಲಿ ನಾನು ಅಂತ ಹೇಳಿದಾಗ ನಾನುವಿನ ಹಿಂದಿರುವಂಥ ಚೈತನ್ಯ ಅದು ನಮಗೆ ಸದಾ ನಮ್ಮ ಅಂತರ್ದೃಷ್ಟಿಯಲ್ಲಿ ಭಾಸವಾಗಿರಲಿ ಅದರ ಅರಿವು ಮೂಡಿರಲಿ ಆ ದಿವ್ಯವಾಗಿ ಚಿದಾಕಾಶದಲ್ಲಿ ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಭಗವಂತನನ್ನು ಶಾಂತಿಯಿಂದ ಏನೋ ಮಾಡದೆ ಪರಿಪೂರ್ಣವಾಗಿ ಏಕಾಗ್ರತೆ ಸ್ಥಿತಿಯಲ್ಲಿ ಅವನನ್ನು ಮಾತ್ರೆ ನೆನೆದು ಆನಂದದ ಸವಿಯನ್ನು ಸವಿಯುವ ಪ್ರಯತ್ನವನ್ನು ಧ್ಯಾನದಲ್ಲಿ ನಾವು ಮಾಡಬೇಕು ಅತ್ಯಂತ ಭಜನಾನಂದ ಧ್ಯಾನದ ಆನಂದವನ್ನು ಗೋವಿಂದ ಗೋವಿಂದ ಅತಿ ಆನಂದ ಆನಂದವನ್ನು ಅನುಭವಿಸಬೇಕು ಎಲ್ಲ ಒಂದು ಲಿಮಿಟೇಷನ್ನಿಂದ ಪಾರಾಗಿ ಆ ದಿವ್ಯ ಸಾನಿಧ್ಯವೇ ನಮ್ಮ ವ್ಯಕ್ತಿತ್ವದ ನಿಜವಾದ ನೆಲೆ ಆ ಭಗವಂತನ ಚಿತ್ ಸ್ವರೂಪದಲ್ಲಿ ಕೆಲ್ ಎಷ್ಟು ಕಾಲ ಇರಲಿಕ್ಕೆ ಸಾಧ್ಯವು ಶಾಂತಿ ಏನೋ ಮಾಡದೆ ಬರೀ ಅರಿವು ಪ್ರಾಕ್ಟೀಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್ ಆಮೇಲೆ ಕೊನೆಗೆ ಕೊನೆಗೆ ಆ ಭಗವಂತನ ಪ್ರಾರ್ಥನೆ ಮಾಡಿ ನಮಗೆ ಬೇಕ ಬೇಕಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಭಗವಂತ ನಾನು ಧ್ಯಾನಕ್ಕೆ ಕೂತು ಎದ್ದು ಅದು ಸೀಮಿತವಾಗಿರ್ತದೆ ಧ್ಯಾನ ಅಷ್ಟೇ ಅಷ್ಟರಲ್ಲೇ ನಾನು ಎಲ್ಲವನ್ನು ಧ್ಯಾನದಿಂದ ಮೇಲೆತ್ಕೊಳ್ಳಲೇ ನನ್ನ ನಾನು ನನ್ನನ್ನು ಮರೀಬೇಕಾ ಆದ್ದರಿಂದ ನನ್ನ ಇಡೀ ಜೀವನ ಯಾತ್ರೆಯನ್ನೇ ಧ್ಯಾನವನ್ನಾಗಿ ನಿನ್ನ ಪೂಜೆಯನ್ನಾಗಿ ಮಾಡು ನನ್ನ ಪ್ರತಿಯೊಂದು ಈ ಸ್ಪಂದನದಲ್ಲಿ ಪ್ರಪಂಚದಲ್ಲಿ ನಾನು ಮಾಡಬೇಕ ಕರ್ತವ್ಯದ ಹಿಂದೆ ನೀನು ಇದ್ದು ನನಗೆ ಕೃಪೆ ಮಾಡಿ ನನ್ನನ್ನು ರಕ್ಷಿಸಿ ಹೇ ಭಗವಂತ ನೀ ಯಾವ ರೀತಿ ರಕ್ಷಿಸಬೇಕಂದ್ರೆ ನಿನ್ನನ್ನು ಮರೆಯದಂತೆ ನಿನ್ನ ಅರಿವು ನಾನು ಎಂಬುದರ ಹಿಂದೆ ಸದಾ ಸತತವಾಗಿ ಅದು ಸ್ಫುರಣಗೊಂಡಿರಬೇಕು ನಮಗೆ ಹಲ್ನೋವಾಗಿದ್ದರೆ ಏನಾದರೂ ದೊಡ್ಡ ಚಿಂತೆಯಾಗಿದ್ದರೆ ಹೇಗೆ ಮರೆಯುವುದಿಲ್ವೋ ನಾವು ನಿನ್ನ ಧ್ರುವ ಸ್ಮೃತಿಯಲ್ಲ ನಿನ್ನ ನಿನ್ನ ಆ ಅಮರವಾಗಿರ್ತಕ್ಕಂತಹ ಸಾಯುಜ್ಯವನ್ನು ಆ ನಿನ್ನ ಇರುವನ್ನು ಅದು ನೆನಪಲ್ಲ ನೆನಪಿನ ಆಧಾರನೇ ನೀನು ಆ ಬಾದ ಅರಿವು ನನಗೆ ಸದಾ ದಯ ಪಾಲಿಸು ಭಗವಂತ ನಮೋ ನಮೋ ಪ್ರಭು ವಾಕ್ಯ ಮನಾತೀತ ಮನೋವಚನ ಏಕಾಧಾರ್ ಪ್ರಭು ಜ್ಯೋತಿರ ಜ್ಯೋತಿ ಉಜ್ವಲ ಹೃದಿಕಂದರ ತುಮಿ ತಮ ಭಂಜನ ಹಾರ ನಮ್ಮ ಮನಸ್ಸು ವಾಕ್ಯಕ್ಕೆ ಅತೀತನಾಗಿರ್ತಕ್ಕಂಥ ನಿನ್ನ ದಿವ್ಯವಾಗಿರ್ತಕ್ಕಂಥ ಆ ನೆಲೆ ನಿನ್ನ ಜ್ಯೋತಿ ಸ್ವರೂಪನಾಗಿ ಅದರಿಂದಲೇನೆ ವೈಖರಿ ಮಧ್ಯಮ ಪಶ್ಯಂತಿ ಪರ ಅಂದರೆ ಅಚೈತನ್ಯ ಪ್ರತಿಯೊಂದು ಶಬ್ದ ಮಾತುವಿನ ಹಿಂದೆ ಅದು ಭಗವಂತನಿನ್ನೇ ಹೊರಹೊಮ್ಮತೆ ಎಂಬುದು ಮಂತ್ರಶಾಸ್ತ್ರ ಹೇಳುತ್ತದೆ ಆ ರೀತಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ನಮ್ಮ ಧ್ಯಾನವನ್ನು ಇನ್ನೊಂದು ಸರಿ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ನಿದ್ದೆ ಮಾಡುವಾಗಲೂ ಕೂಡ ಭಗವಂತನ ನೆನೆದುಕೊಂಡು ಧ್ಯಾನ ಮಾಡೋದು ಈ ಧ್ಯಾನದ ಭಗವಂತನ ಅಸ್ತಿತ್ವದ ಬೆಳಕಿನಲ್ಲಿ ಹೇಗೆ ಅಂಧಕಾರದಲ್ಲಿ ಕ ಕತ್ತಲಲ್ಲಿ ನಾವು ಹೇಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ ಕತ್ತಲಲ್ಲಿ ಕೆಲಸ ಮಾಡಿದರೆ ತಪ್ಪು ತಪ್ಪು ಎಲ್ಲಿ ಚಾಕಿದೆ ಎಲ್ಲಿದೆ ಗೊತ್ತಾಗೋದಿಲ್ಲ ಹೇಗೆ ಭಗವಂತನ ಆ ಸತ್ಯದ ಬೆಳಕಲ್ಲಿ ನಾವು ನಮ್ಮ ಎಲ್ಲ ದಿನಚರ್ಯಗಳನ್ನು ಮಾಡಿದರೆ ನಾವು ಕುರುಡನಿಗೆ ಕಣ್ಣು ಬಂದು ಕಣ್ಣಿನ ಆ ಸೂರ್ಯನ ಬೆಳಕಿನಲ್ಲಿ ಹೇಗೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇನು ನಮಗೆ ಮಾಯಿಂದ ಕುರುಡಾದ ಇಂದ್ರಿಯ ಗೋಚರ ಪ್ರಪಂಚದಲ್ಲೇ ಇದ್ದು ನಾವು ಕುರುಡ್ರ ಥರ ಇದ್ದೇವಲ್ವ ಆ ಭಗವಂತ ನಮಗೆ ಆ ದಿವ್ಯ ದೃಷ್ಟಿ ಕೊಟ್ಟು ಅವನ ಅಸ್ತಿತ್ವವು ನಮಗೆ ಸದಾ ಮಾರ್ಗದರ್ಶನ ಕೊಡಲಿ ಅಂತ ನಾವು ಭಗವಂತನನ್ನು ಬೇಡಿಕೊಂಡು ಆಮೇಲೆ ಧ್ಯಾನದ ಕೂತ್ಕೊಂಡು ಧ್ಯಾನವನ್ನು ಅಲ್ಲಿ ಸಮಾಪ್ತಿಗೊಳಿಸಿ ಸತತ ಧ್ಯಾನದ ಕಡೆಗೆ ನಾವು ಪ್ರವೇಶಿಸಬೇಕು ಸಾವಿರ ಬಾರಿ ಹತ್ತು ಸಾವಿರ ಬಾರಿ ಮರೆತರು ಪುನಃ ಬರುವಂತಹ ಒಂದು ಅಭ್ಯಾಸವನ್ನು ಮಾಡಿ ಧ್ಯಾನದಿಂದ ಮೆಲೇಳಬೇಕು ಈಗ ಐದೇ ನಿಮಿಷಗಳ ಕಾಲ ನೀವೆಲ್ಲರೂ ಕೂಡ ಸ್ವತಂತ್ರವಾಗಿ ಈ ಎಷ್ಟರ ಮಟ್ಟಕ್ಕೆ ಸಾಧ್ಯವೋ ಯಾವ ಹಂತದಲ್ಲಿ ನಿಮಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡಿಬಿಟ್ಟು ಆಮೇಲೆ ಶಾಂತಿ ಮಂತ್ರ ಹೇಳೋಣ ಐದು ನಿಮಿಷಗಳ ಕಾಲ ನೀವು ಸ್ವತಂತ್ರವಾಗಿ ನಿಮ್ಮದೇರಾದ ರೀತಿಯಲ್ಲಿ ಈ ನಿಮಗೆ ಅರ್ಥ ಮಾಡಿಕೊಂಡಿದ್ದನ್ನು ಗ್ರಹಿಸಿ ನಿಮ್ಮದೇ ಆದ ಬುದ್ಧಿಶಕ್ತಿಯನ್ನು ಮನಃಶಕ್ತಿಯನ್ನು ಭಗವತ್ ಶಕ್ತಿಯನ್ನು ಭಗವಂತನ ಕೃಪೆಯಿಂದ ನಿಮಗೆ ಹೇಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯವೋ ಹಾಗೆ ನೀವು ಧ್ಯಾನದ ಒಂದು ಅಂತರ್ಮುಖತ್ವವನ್ನು ಪ್ರತ್ಯೇಕ ಪ್ರವಾಣತಾವನ್ನು ಒಂದು ಅಭ್ಯಾಸ ಮಾಡಲು ಐದು ನಿಮಿಷ ಒಂದು ಪ್ರಯತ್ನ ಮಾಡಿ ನೆಟ್ಟ ಕೂತ್ಕೊಂಡು ಎಲ್ಲರೂ ಕೂಡ ಧ್ಯಾನ ಮಾಡಲು ಪ್ರಯತ್ನ ಮಾಡಿ ಶಾ ಶಿ ಹರಿ ಹೋ ತತ್ತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು